ಇಂದ್ರಜಿತುನ ಮರಣವಾರ್ತೆ ಸಿಡಿದಂತೆ ಬಂದು ಅರಿಗಿದೆ ಕಂದ ಧೂರ್ತನಾಗಿರ್ತಕ್ಕಂಥ ಇನ್ನು ಬುದ್ಧಿ ಬಂದಿಲ್ಲ ಮಂದೋದ್ರೆ ಹೇಳ್ತಾ ಬರ್ತಾಳೆ ಕಂದ ಗಂಡ್ರಿಗೆ ಹೇಳ್ತಾಳೆ ಹೇ ರಾವಣಾದ ಶಕಂಧರ ಯಾಕೆ ನಿನಗೆ ಯಾಪದೆಯ ಗೊತ್ತಾಗಲಿಲ್ವೇ ಇಂದ್ರಿಯಾಣಿ ಜಿತಂ ತ್ರಿಭುವನಂ ಹಿಂದೆ ನೀನು ಇಂದ್ರಿಯಗಳನ್ನೆಲ್ಲ ಗೆದ್ದು ಇಂದ್ರಾದಿಗಳನ್ನು ಕೂಡ ಗೆಲ್ಲುವ ಸಾಮರ್ಥ್ಯ ಹೊಂದಿದೆ ಆದರೆ ಈಗ ಇಂದ್ರಿಯಗಳೇ ನಿನ್ನನ್ನು ಗೆದ್ದಿವೆ ವಿಕಾರಕ್ಕೆ ಬಲಿಯಾಗಿ ಪತಿವೃತಿಯಾದಂತಹ ಲೋಕಮಾತೆಯಾದ ಜಾನಕಿಯ ಕೋಪಕ್ಕೆ ಪಾತ್ರನಾಗಿದ್ದೀನಿ ಎಂದಾಗ ರಾವಣ ಥಿಕ್ಕರಿಸ್ತಾನ ಮಂದೋದ್ರಿ ಯಾರ್ ಲೋಕ ಮಾತೆ ಆ ಸೀತೆಯನ್ನ ಈಗಲೇ ಕತ್ತರಿಸಿ ಚೆಲ್ಲುತ್ತೀರಿಂದ ಖಡ್ಗೆ ಎತ್ಕೊಂಡು ಹೋಗ್ತಾನ ಶೂರಾ ಧೀಮ ರಥೀ ಖಡ್ಗೆ ರಥಪ್ರವರ ಮಾಸ್ತಿದ ಹತ್ವಾ ದಾಶರಥಿ ಭವಾನ್ ಪ್ರಾಪ್ಸಿ ಮೈಥಿಲಿ ಶುಭಾಶು ಹೇಳ್ತಾರೆ ಇದೇನ್ ಮಾಡ್ತಾ ಇದ್ದೀನಿ ರಾವಣ ಆ ಹೆಣ್ಣು ಮಗಳು ಹೋಗಿ ಕತ್ತರಿಸಿ ಕೊಲ್ಲುವುದರಿಂದ ಯುದ್ಧದಲ್ಲಿ ರಾಮನನ್ನ ಗೆದ್ರು ಪ್ರಯೋಜನ ಏನಾಗುತ್ತೆ ನನಗೆ ಸೀತೆಯನ್ನು ದ್ವೇಷಿಸಬೇಡ ಆ ರಾಮನ ಮೇಲೆ ದ್ವೇಷ ಯುದ್ಧದಲ್ಲಿ ರಾಮನನ್ನು ಗೆದ್ದು ಆ ಬಳಿಕ ಸೀತೆಯನ್ನು ಪಡಿ ಮತ್ತೆ ಹಸುರು ತಿಳಿಯಪಡಿಸುತ್ತಾರೆ ಮುಂದೂದರಿಯನ್ನು ಕರೆದು ಜಯಾಪತಿಗಳ ನಿರ್ಣಯವೇನು ಇನ್ನು ಸಾಮರ್ಥ್ಯ ನಲ್ಲಿ ಉಳಿದದ್ದಿದೆ ಎಂಬುದಾಗಿ ಅಧಿಕಾಯನನ್ನು ಕರೆದು ಕಳಿಸ್ತಾಳಂತೆ ಆ ಧ್ಯಾನಮಾಲನಿಯಲ್ಲಿ ಜನಿಸಿರ್ತಕ್ಕಂಥ ಪುತ್ರನೈತ ಪರಮವಿಷ್ಣು ಭಕ್ತ ಆದರೆ ಈ ದೈತ್ಯ ಚಕ್ರೇಶ್ವರನ ವಿಷಯಭೋಗಕ್ಕೆ ಎಷ್ಟು ಮಂದಿಯನ್ನು ಬಲಿ ಕೊಡ್ತಾರೆ ಅಧಿಕಾಯನನ್ನು ಕರೆದು ಯುದ್ಧಕ್ಕೆ ನೆರವನ್ನು ಕೇಳಿದರೆ ಶ್ರೀರಾಮನ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ ಅದನ್ನು ಕೇಳದೆ ಈಗಿಂದೀಗ ಯುದ್ಧಕ್ಕೆ ಹೊರಡು ಇಲ್ಲವಾದ ಸತ್ತಂತೆ ಕಡೆಬೀಳು ಅಂತ ಕಳಿಸ್ತಾರೆ ಲತಿಕಾಯನು ಕೂಡ ರಣದಲ್ಲಿ ದೇಹತ್ಯಾಗ ಮಾಡ್ತಾರೆ ರಾಮನಿಂದ ತನ್ನ ಜೊತೆಗೆಲ್ಲರನ್ನು ಕರೆದರಂತೆ ಇನ್ನಿಲ್ಲಿರಬೇಡಿ ಹೋಗೋಣ ಯಾರ್ಯಾರಿಗಿಚ್ಚಿ ಉಂಟೋ ಬನ್ನಿ ರೈ ಸಂಸಾರ ಶರೂ ಸತ್ತದೆ ಮತ್ಪೂರ ಜನ್ಮ ಇಲ್ಲ ನಮಗೆ ಬನ್ನಿ ಅಂತ ಕರೆದ ರಾಕ್ಷಸರು ಬನ್ನಿರೈ ಮೋಕ್ಷಕಾಂಕ್ಷಿಗಳು ಬನ್ನಿರೈ ಬಹಳ ಪದವಿಯ ಬಯಸುವಾಸು ಭ ಯನ್ನೋಡನೆ ಇಂತಹ ಸಂದರ್ಭ ಎಲ್ಲಿ ಸಿಗ್ತದೆಯ ರೋಗ ರುಜಿನಗಳಿಂದ ನರಳಿಸಾಯುವುದಕ್ಕಿಂತ ರಾಮನ ಮಾಡ ಕತ್ತವನ್ನು ನೋಡ್ಡಿ ಆ ರಾಮನ ದಿವ್ಯ ಮಂಗಳ ಮೂರ್ತಿಯನ್ನು ನೋಡ್ತಾ ನೋಡ್ತಾ ದೇಹತ್ಯಾಗ ಮಾಡಿದ್ರೆ ಅಂತ್ಯಕಾಲದ ರಾಮ ನಮ್ಮ ಚಿಂತನೆಗೆ ಬಂದು ಮುಕ್ತಿ ದೊರಕ್ತದೆಂಬುದಾಗಿ ಅತಿಕಾಯ ಎಲ್ಲರನ್ನು ಕರೆದುಕೊಂಡು ಬಂದು ಈ ಭೀಕರವಾದ ಯಜ್ಞಕ್ಕೆ ತನ್ನ ಪಾಲಿನ ಪ್ರಾಣವೆಂಬ ಹವಿಷ್ಯಾಂಗವನ್ನು ಅರ್ಪಣೆ ಮಾಡಿದ್ದಾರೆ ಈಗ ಒಬ್ಬನೇ ಒಬ್ಬ ಉಳಿದಿದ್ದಾನೆ ರಾವಣ ಮೂಲಬಲವನ್ನೆಲ್ಲ ಸೇರಿಕೊಂಡು ಹೊರಡುತ್ತಾನೆ ರಘುರಾಮಚಂದ್ರವನ ಭೀಕರವಾದಂಥ ಯುದ್ಧದಲ್ಲಿ ಸುಟ್ಟು ತನ್ನವರ ಯಾವ ಸೈನ್ಯ ನೋಡ್ತಾ ನೋಡ್ತಾ ಬಂದವನೇ ಒಂದು ಮಹತ್ತರ ಶಕ್ತಿಯನ್ನೆತ್ತಿ ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡ್ತಾನೆ ಆ ಶಕ್ತಿ ತಗಲಿ ಮೂರ್ಛಾಪನ್ನಾಗಿ ಲಕ್ಷ್ಮಣ ಬಿದ್ದಾಗ ಅವನ್ನು ಎತ್ಕೊಂಡು ಹೋಗೋಣ ಅಂತ ರಾವಣ ಕೆಳಕಿಳಿತ ಇದನ್ನು ನೋಡ್ತಾ ಇದ್ದವಾ ಮುಖ್ಯಪ್ರಾಣ ಆಂಜನೇಯ ಶ್ರೀರಾಮನ ಪ್ರೀತಿಯ ಸಹೋದರನಾದ ಈಗ ಮಾತ್ರ ನಿನ್ನ ಮಗನನ್ನು ಬಲಿಗೊಂಡಂತಹ ಈ ಆದಿಶೇಷನನ್ನು ಅಪಹರಿಸ್ತೀಯ ತಕ್ಷಣವೇ ರಥದಿಂದ ಕೆಳಕ್ಕೆ ಧುಮ್ಮಿಕ್ಕಿ ಬರುವ ರಾವಣನ ತಡೆದು ಆಂಜನೇಯ ವಜ್ರ ಮುಷ್ಟಿಯಿಂದ ಅವನು ಬೆನ್ನ ಮೇಲೆ ಮುದ್ದುತ್ತಾನ ಆ ಒಂದೇ ಒಂದು ಏಟು ಬಿತ್ತೋ ಮಾರುತಿಯ ಕೈಯಿಂದ ರಣರಂಗದಲ್ಲಿ ಉರುಳಿ ಬೀಳುತ್ತಾನೆ ರಾವಣ ಮುಷ್ಟಿ ಹತಿಯಲ್ಲಿ ಆಂಜನೇಯ ಮುಷ್ಟಿಬಿದ್ದ ಅಕ್ಷಣ ಕಂಗೆಟ್ಟು ಹರಿವ ಋಣಾಂಬು ಪೂರದಿ ಛಟ್ಟು ಗೆಡೆದವನೆಯಲ್ಲಿ ಮಿಡುಕುವ ರಾಕ್ಷಸೇಶ್ವರನ ಕೈಕಾಲ ಒದ್ದುಕೊಂಡ್ಬಿಟ್ಟಂತೆ ಒದ್ದುಕೊಂಡ್ಬಿಟ್ಟ ವಿಲಿ ವಿಲಿ ಒದ್ದಾಡ್ತಾ ಇದ್ದ ಬಾಯಿಂದ ರಕ್ತ ಬರ್ತಾ ಇದೆ ದಿಟ್ಟಿ ಸೂತವಾಯುಜನು ಹನುಮಂತ ನೋಡ್ತಾನೆ ಅಯ್ಯೋ ನಾನು ಯಾಕೆ ಹೊಡಿಲಿಕ್ಕೆ ಹೋದೆ ದಿಟ್ಟಿಸೂತ ವಾಯುಜನು ರಘುಪತಿ ಸಿಟ್ಟು ಮಾಡುವ ನಟ ಒಂದು ವೇಳೆ ಇವರನ್ನು ಕ್ಷಮಿಸಬೇಕು ಅಂತ ರಾಮದೇವರ ಆಲೋಚನೆ ಮಾಡಿದ್ರೆ ನಾವು ಹೊಡೆದು ತಪ್ಪಾಯ್ತಲ್ಲ ನನಗೆ ಅಧಿಕಾರವಿದೆಯೇ ರಾಮ ಆಜ್ಞೆ ಕೊಟ್ಟರೆ ಮಾಡಬಹುದು ನಾನಾಗ ಹೋಗಿ ಇವನು ಹೊಡೆದನಲ್ಲ ತಪ್ಪಾಯ್ತು ರಘುಪತಿ ಸಿಟ್ಟು ಮಾಡದಿರನು ಅಗಟಗಟ ಎ ರಾವಣ ಬಿದ್ದಿದ್ದಾನೆ ಹತ್ತಿರಕ್ಕೆ ಬಂದು ಮೆಲ್ಲ ಅವನ ಉಸಿರು ನೋಡ್ತಾರಂತೆ ಸ್ವಲ್ಪ ಉಸಿರಾಡುತ್ತಾ ಇದ್ದಾರೆ ಹಾಗಾದ್ರೆ ಇವ ಸಾಯಿಲ್ಲ ಅಂತ ಉಪಚಾರ ಮಾಡ್ತಾರೆ ರಾವಣ ಕಣ್ಣು ಬಿಟ್ಟು ನೋಡುವಾಗ ಮತ್ತೆ ಹನುಮಂತಲ್ಲಿ ನಿಂತಿದ್ದಾರೆ ಇನ್ನೊಂದ್ಸಲ ಮೂರ್ಛೆ ಹೋದ ಯಾಕೆ ಲಂಕೆ ಸುಟ್ಟವು ಇವಾಗ ಒಂದೇ ಒಂದು ಮುಷ್ಟಿಯಿಂದ ಉರುಳಿ ಬಿದ್ದಿದ್ದಾರೆ ಎಲ್ಲರಲ್ಲಿ ಪ್ರಾಣನಾಗಿರುವ ಮುಖ್ಯ ಪ್ರಾಣ ಅವನೇ ಅಲ್ವೇ ಇವನು ಬದುಕಲಿಕ್ಕೆ ವೇಳೆ ಇದೆಯೇ ಅವನಿಗೆ ತಾನು ರಾಮಾಜ್ಞೆಯಂತೆ ನಡೆಯುವ ಅನ್ನೋದನ್ನು ಕಾಣಿಸುತ್ತ ಮತ್ತೆ ಎದ್ದು ರಥದ ಮೇಲೆ ಕುಳಿತು ಯುದ್ಧಕ್ಕೆ ಬಂದರೆ ಶ್ರೀರಾಮಚಂದ್ರ ರಾವಣನನ್ನು ನಿದ್ರಿಸುತ್ತಾನೆ ಅಲ್ಲಿ ರಾಮ ಬಾಣದಿಂದ ಅವನ ರಥ ಕುದುರೆ ತೂಣೀಲಗಳೆಲ್ಲ ಪುಡಿಬುಡಿಯಕ್ಕೆ ಪರಿಗೈ್ಯವನಾಗಿಬಿಡ್ತಾರೆ ರಾವಣ ಒಂದು ಕ್ಷಣದಲ್ಲಿ ಕೊಂದು ಬಿಡಬಹುದು ರಾಮ ಆದರೆ ಎಂಥ ಉದಾರ ಚರಿತರು ರಾಮಚಂದ್ರ ಹೇ ಪೌಲಸಿನೇ ಅಂತ ನಿನ್ನ ಕುಲದ ಹಿರಿಯರೆಲ್ಲ ಋಷಿಗಳು ಅದನ್ನು ಎಚ್ಚರಿಸಲಿಕ್ಕೆ ಹೇ ಪೌಲಸಿನೇ ನಿನ್ನನ್ನು ವಧಿಸುವುದು ದೊಡ್ಡ ವಿಷಯ ಅಲ್ಲ ಇವತ್ತು ನಿನ್ನ ಕ್ಷಮಿಸಿದ್ದೆರು ಇನ್ನೊಮ್ಮೆ ಆಲೋಚನೆ ವಿಚಾರಕ್ಕೆ ಅವಕಾಶ ಕೊಡ್ತೇನೆ ಹೋಗಿ ಬೇರ ರಥವನ್ನ ಬೇರೆ ಶಕ್ತಿ ಸಂಚಯ ಮಾಡಿಕೊಂಡು ಬಾ ಬಿಟ್ಟಿದ್ದೆ ನೀನು ಹೋಗು ಅಂತ ಪರಮಾತ್ಮ ಕೊಲ್ಲುವವನಲ್ಲ ಕಾಯುವ ಮತ್ತ ಅವಕಾಶ ಕೊಡ್ತಾನೆ ರಾವಣ ಹಿಂದಕ್ಕೆ ಬರುವಾಗ ನಾನಿನ್ನೂ ಬದುಕಬೇಕ ಇನ್ನು ಇರಬೇಕೆ ನಾನು ಇದೆಂಥ ಅವಮಾನ ಮಂದೋದರಿಗೆ ಮುಖ ತೋರಲೆ ಮನೆಗೆ ಬರುತ್ತೆ ಯಾರು ನನಗಿಗಿದ್ದಾರೆ ತೋರ್ತಾರೆ ತನಗೆ ವರ ಕೊಟ್ಟು ಬ್ರಹ್ಮ ಅದ್ಭುತ ಶಕ್ತಿ ಸಂಪನ್ನನಾಗಿಸಿದ ನನ್ನ ಭೀಕರವಾದ ರವವನ್ನು ಕಂಡು ಕೈಲಾಸವನ್ನೆತ್ತಿದಂಥ ನನ್ನ ಶಕ್ತಿಗೆ ನನ್ನ ರಾವಣ ಅಂತ ಕರದೆಯಲ್ಲೋ ಶಂಭೋ ಮರ ಹರ ನಿನ್ನ ಹೊರತ್ಯ ಮಾರ ಹರ ನೀರ ಕಾಯವರ ಮಾರ ಹರ ನೀರ ಪ್ಯಾರು ಕಾಯವರ ವೇಗ ಪಾರೀವ ಹ ಭಸ್ಮಾಂಗರಿ ಗಂಗಾಧರ ಯಾರಿಂದ ನನಗಿದ್ದಾರೆ ತೋರೂರು ಮಾರ ಹರ ನೀರೂ ನೀಲ ಕಂಠ ನಿಗಮಾಗಮ ಸನ್ನು ಅತಿ ಗಂಗಾಧರ ನನ್ನ ಕಾಪ ಮಾರ್ಗತೋ ಬಳಿಯಲ್ಲಿ ತಂಥ ಮಂದೋದ್ರೆ ಹೇಳ್ತಾಳೆ ಇನ್ನು ವಿಚಾರ ಮಾಡು ಮರಳಿ ಕೊಡುವ ಜಾನಕಿಯನ್ನು ಬದುಕು ಇದೊಂದೇ ಮಾರ್ಗ ನಿಮಗಿರ್ತಕ್ಕಂಥದ್ದು ಧಿಕ್ಕರಿಸುತ್ತೆ ನಿನ್ನ ಉಪದೇಶಗಳು ನನಗೆ ಬೇಕಾಗಿರ್ತಕ್ಕಂಥದ್ದಲ್ಲಿ ಈ ಕಾಲದಲ್ಲಿ ಶರಣು ಹೋಗುವವನಲ್ಲ ಮತ್ತೆ ಹೇಳಬೇಡ ನಾನಿಲ್ಲಿ ಆಳಬೇಕಾದಾಗಲಿ ಭೋಗಿಸಬೇಕಾದಾಗಲಿ ಯಾವುದೂ ಇಲ್ಲ ನನ್ನಂತ ಮಹಾಭೋಗಿ ನನ್ನಂತ ಮಹಾಬಲಿ ಇನ್ಯಾರಿದ್ರು ಒಂದೋದ್ರಿ ಶರಣು ಹೋಗುವವನಲ್ಲ ಮುಂದಣ ಸಿವೆಯ ಬಯಸುವನಲ್ಲ ನನ್ನ ಪ್ರೀತಿಯವರಾಗಿರ್ತಕ್ಕಂಥವ್ರಲ್ಲಿ ಕಳ್ಕೊಂಡಿದ್ದೇನೆ ಅತಿಕಾಯನಂತಹ ಇಂದ್ರಜಿರುವಂತಹ ಜಂಬುವಾರಿಯಂತಹ ಅಕ್ಷಯ ಅತ್ಮೇರ್ನ ಬಳಿ ಯಾರೂ ಇಲ್ಲ ಪ್ರೀತಿಯ ತಮ್ಮನಾದಂತಹ ಕುಂಭಕರಣ ಬಿಟ್ಟು ಹೋಗಿದ್ದಾನೆ ದೇಹ ತ್ಯಾಗ ಮಾಡಿದ್ದಾನೆ ಮುಂದಣ ಸಿರಿಯ ಬಯಸುವವನಲ್ಲ ಸೀತಯ ತಿರುಗಿ ಬಿಡುವವನಲ್ಲ ಮತಿ ಬೇರೆಲ್ಲ ಮಾನಸದಿ ನಿಶ್ಚಯ ಹೇಳ್ತೇನೆ ನಾನು ಸೀತೆ ಹಿಂದೆ ಕೊಡ್ತಕ್ಕಂಥ ಯಾರಿಂದಲೂ ಯಾವುದೇ ವಿಧವಾಗಿರ್ತಕ್ಕಂಥ ಸಲಹೆಯನ್ನು ಕೇಳತಕ್ಕಂಥವನಲ್ಲ ಈ ಬಾರಿ ಯುದ್ಧದಲ್ಲಿ ಜಯಾಪಜೆಯಗಳ ನಿರ್ಣಯ ಒಂದೋದ್ರಿ ನಿನ್ನ ಮಾಂಗಲ್ಯವನ್ನು ನಿನ್ನ ಭಾಗ್ಯವನ್ನು ಹೊಂದಿದೆ ಒಂದು ವೇಳೆ ಮುಂದೋದ್ರಿ ನನ್ನ ನಿನ್ನ ಈ ಮಾತೇ ಈ ಬಾರಿಯ ಕೊನೆಯ ಮಾತು ನನ್ನ ನಿನ್ನ ಭೇಟಿಯೇ ಈ ಬಾರಿಯ ಕೊನೆಯ ಭೇಟಿ ಹೀಗಾದರೆ ಬೇಡ ಬೇಡ ಆ ರಾಮನ ಯುದ್ಧದಲ್ಲಿ ನಾನು ಗೆದ್ದು ಬಂದರೆ ನನ್ನನ್ನು ನಿನ್ನ ಪತಿ ಅಂತ ಸ್ವಾಗತಿಸು ಒಂದು ವೇಳೆ ನಾನು ಯುದ್ಧದಲ್ಲಿ ಸತ್ತರೆ ನನಗೊಂದು ಉಪಕಾರ ಮಾಡ್ತೀಯಾ ಅಲ್ಲ ಬಂದು ಹೋದ್ರಿಗೆ ಅಂಥ ದುರಂತ ಕಾಲ ಈಗ ಸ್ವಾಮಿ ಹೇಳಿ ನಾನು ನಿಮಗೆಂದಾದರೂ ಅಪಕಾರ ಬಯಸಿದ್ರು ಉಂಟೆ ನಿಮ್ಮ ಹಿತಕ್ಕಾಗಿ ಎಲ್ಲ ಕಾರ್ಯ ಮಾಡಿದ್ದೆ ಏನ್ ಮಾಡ್ಬೇಕು ಹೇಳಿ ಆ ರಾಕ್ಷಸ ಏನು ಗೊತ್ತೇ ನಾನು ಒಂದು ವೇಳೆ ಯುದ್ಧದಲ್ಲಿ ಸತ್ತೆ ಎಂದು ವರ್ತಮಾನ ಕೇಳಿದ ಅಕ್ಷಣ ಸೀತಾ ಮಹತ್ವ ಮಯಾ ಸಾಾರ್ಧ ಪ್ರವೇಶಿಸಿ ಪಾವಕೋ ಆ ರಾಕ್ಷಸ ಹೇಳ್ತಾನೆ ನನ್ನ ಮರಣವಾದ ಕೇಳಿದ ಕ್ಷಣ ಹೋಗಿ ಆ ಸೀತೆಯನ್ನು ಕತ್ತರಿಸಿ ತುಂಡರಿಸಿ ಹಾಕ್ಬಿಡ್ತು ಆಮೇಲೆ ನೀನು ನನ್ನ ಜೊತೆಗೆ ಅಗಲು ಪ್ರವೇಶ ಮಾಡಬಿಡು ಬಂದು ಹೋದ್ರಿ ಇವ ರಾಕ್ಷಸನ ತಿಳಿದುಬಿಟ್ ಅಲ್ಲಿ ಈ ಥರಕ್ಕೆ ಸ್ವಲ್ಪ ವಿಶ್ವಾಸ ಇತ್ತಂತೆ ಅವಳಿಗೆ ಯಾಕೆಂದರೆ ಇದು ಅತಿ ತಮಸ್ಸು ಅಂತ ಗೊತ್ತಾಯಿತು ಅವಳಿಗೆ ಈ ಸತ್ವಗುಣ ರಜೋಗುಣ ತಮೋಗುಣ ಎಲ್ಲರಲ್ಲಿ ಮಿಶ್ರವಾಗಿರ್ತದೆ ಅದರ ಲಕ್ಷಣ ಏನು ಅಂದರೆ ಆ ಸತ್ವಗುಣ ನಿಂದು ನಿನಗೆ ನಂದು ಬೇಕಾದ್ರೆ ನಿನಗೆ ಕೊಡ್ತೀನಿ ಅಂತ ಹೇಳೋದು ರಜೋಗುಣ ನಿಂದು ನಿನಗೆ ನಂದು ನನಗೆ ನಿನ್ನ ಸುದ್ದಿಗೆ ನಾ ಬರುವುದಿಲ್ಲ ನನ್ನ ತಳ್ಳಿಗೆ ನೀ ಬರಬೇಡ ಅಂತದೆ ತಮೋ ಗುಣ ನಂದು ನಂದೆ ನಿಂದು ನಂದೆ ಅಂತ ಹೇಳ್ತದೆ ಆದ್ರೆ ಅತಿ ತಮ ಏನ್ಮಾಡ್ತು ಗೊತ್ತೆ ನನಗೂ ಬೇಡ ನಿನಗೂ ಬೇಡ ಸುಟ್ಟಾಕ್ಬಿಡೋಣ ಅಂತ ಅದು ಅಂಧನ ತಪಸ್ಸಿಗೆ ಹೋಗತಕ್ಕಂಥ ಆಸುರಿ ಗುಣ ಸೀತೆ ನನಗೆ ಸಿಗಲಿಲ್ಲ ರಾಮನಿಗೂ ಬೇಡ ಆದ್ರಿಂದ ಸೀತಾಭತ್ವಾಮಯಾಧಾರ್ಥಿ ಪಾವಕಂ ಬಂದ ಬಂದೋದ್ರಿ ಮುಂದಿನ ಮಾತನ್ನು ನಾಡಲಿಲ್ಲ ಮುಂದಿನ ಮಾತಾಡೋ ಪ್ರಯೋಜನ ಇಲ್ಲ ಸುಮಲಿತಾ ಆಗಲೇ ಪ್ರಣಸನ್ನದ್ಧನಾಗಿ ಹೊರಡುತ್ತ ಭೀಕರವಾಗಿರತಕ್ಕಂಥ ಕಾಳಗ ಪ್ರಾರಂಭವಾಯಿತು ಇದನ್ನೇನು ವರ್ಣನೆ ಮಾಡ್ತೀರಿ ರಾಮ ರಾವಣರ ಯುದ್ಧ ಹೇಗೆ ಅಂತ ಹೇಳುವಾಗ ವಾಲ್ಮೀಕಿ ಮಹರ್ಷಿಗಳು ಅದು ರಾಮರಾವಣರ ಯುದ್ಧ ಇದ್ದ ಹಾಗೆ ಅಂದಿದ್ದಾರೆ ವರ್ಣನಾತೀತವಾಯಿತು ಆಕಾಶದಲ್ಲಿ ಕಾಲಿಡಲು ತೆರಪಿಲ್ಲ ಎಲ್ಲ ದೇವತೆಗಳು ಬಂದು ನಿಂತು ನೋಡ್ತಾರೆ ಪ್ರಪಂಚದ ಎಲ್ಲ ಆಸುರಿ ಶಕ್ತಿ ಒಂದೆಡೆ ದೈವೀ ಶಕ್ತಿ ಒಂದೆಡೆ ಸೇರಿದೆ ಹಾಗೆ ಇಂದ್ರದೇವರು ತನ್ನ ಸಾರಸಿಯಾದ ಮಾತಲೆಯನ್ನ ರಾಮದೇವರಿಗೆ ಕಳಿಸಿಕೊಡ್ತಾರೆ ಯಾಕಂದರೆ ಅಂತಹ ರಾವಣ ರಥವನ್ನು ರಾಮಚಂದ್ರ ನಡ್ಕೊಂಡು ಬರ್ತಕ್ಕಂಥದ್ದೇ ಆ ರಥ ಏನು ಮಾಡುತ್ತದೆ ಆಂಜನೇಯ ಸ್ವಾಮಿ ಹೋಗಿ ತನ್ನ ಹೆಗಲ ಮೇಲೆ ಎತ್ತಿಕೊಂಡಿದ್ದಾನೆ ರಾಮನನ್ನು ಬರದೋ ವಾಯುವಾಹನ ವಿಷ್ಣು ಸಹಸ್ರರಾಮದಲ್ಲಿ ಪರಮಾತ್ಮನು ಆ ಹೆಗರ ಮೇಲೆ ಹೊತ್ತುಕೊಂಡು ಬರ್ತಾ ಇದ್ದಳ ಆಂಜನೇಯ ಅವರನ್ನು ನೋಡುವಾಗಲೇ ನಡುಗು ಬಿಡುತ್ತಾನೆ ರಾವಣ ಯಾಕಂದ್ರೆ ಒಂದು ಮುಷ್ಟಿಯಿಂದಲೇ ಉರುಳಿ ಬಿದ್ದಿರತಕ್ಕಂಥವ ನಾನು ಅಂತ ಆದರೆ ಇಂದ್ರನ ಸೇವೆಯನ್ನು ಪಡೆಯಬೇಕಲ್ಲ ಆ ರಥ ಬಂದಾಕ್ಷಣ ಅಗಸ್ತ್ಯರು ಹೇಳಿದ ಮಾತು ಮರೀಬಾರದು ದೊಡ್ಡವರು ಹೇಳಿದ ಮಾತಿಗೆ ಗೌರವ ಕೊಡಬೇಕು ಅಂತ ಪರಮಾತ್ಮ ಅಲ್ಲಿ ಆದಿತ್ಯ ಹೃದಯವನ್ನು ಪಠಿಸ್ತಾನೆ ಎಂದಿದ್ದಾರೆ ಆದಿತ್ಯ ನಾಮಹಂ ವಿಷ್ಣು ಅಂದಿದ್ದಾನೆ ಗೀತೆಯಲ್ಲಿ ಆ ಸೂರ್ಯನಲ್ಲಿ ಇರತಕ್ಕಂಥನು ಪರಮಾತ್ಮನೇ ಆದರೆ ಅವತಾರವೆತ್ತಿ ಬಂದು ಲೋಕಕ್ಕೆ ಆದರ್ಶವನ್ನು ತೋರಲೋಸ್ಕರವಾಗಿ ಆದಿತ್ಯ ರದಯವಂತಾನೆ ಜಪಿಸ್ತಾ ಅಗಸ್ತ್ಯಂಥ ಧನುಷ್ಯನ್ನು ಕೈಯುತ್ತಾನೆ ಆ ರಾವಣ ಶಿರಸ್ಸನ್ನು ಕತ್ತರಿಸುತ್ತಾರೆ ಹತ್ತು ಹತ್ತು ತಲೆಗಳು ಒಂದೆರಡು ಬಾರಿಯೇ ನೂರು ಬಾರಿ ಕಡಿದು ಚೆಲ್ಲಿದರೂ ಕೂಡ ಮತ್ತೆ ಮತ್ತೆ ಆ ತಲೆ ಚಿಗುರಿ ಬರುತ್ತದೆ ಯಾಗ ಹೊಡೆಯಲಿ ಅಂತ ಆಲೋಚನೆ ಮಾಡುವಾಗ ಬಳಿಯಲ್ಲಿ ವಿಭೀಷಣ ಬಂದು ಹೇಳ್ತಾರೆ ಗುಟ್ಟಿನಲ್ಲಿ ಪ್ರಭು ರಾಮಚಂದ್ರಾಯವನ್ನು ಕೊಲ್ಲುವ ಮಾರ್ಗ ಹೇಳ್ತೇನೆ ಎಂದಾಗ ರಾವಣ ಇದನ್ನು ನೋಡುತ್ತಾರೆ ಕೈಯಲ್ಲಿ ಖಡಗೈತ್ಕೊಂಡು ಹೇ ಪಾತಿ ವಿಭೀಷಣ ಕುಲಕ್ಕೆ ಮೃತ್ಯುವಾಗತಿಯಾ ನೀ ನನ್ನ ತಮ್ಮನೇ ನನ್ನನ್ನು ಕೊಲ್ಲಿಸುವ ಉಪಾಯವನ್ನು ಶತ್ರು ಹೇಳ್ತೀಯಾ ಎಂಬುದಾಗಿ ಕಡೆಗೆ ಎತ್ಕೊಂಡು ವಿಭೀಷ್ಣನ ಕಡೆಗೆ ಧಾಮಸಲಿಕ್ಕೆ ಸಿದ್ಧನಾದ ಆತನನ್ನು ತಿರಸ್ಕಾರ ಮಾಡ್ತಾ ನಿನ್ನ ತಮ್ಮನೇ ತಮ್ಮ ಅಂತ ಹೇಳಬೇಕು ಲಕ್ಷ್ಮಣನಂತೂ ಅಂಥ ತಮ್ಮನನ್ನು ನಾನು ಪಡೆದಿಲ್ವಲ್ಲ ರಾಮ ಹೇಗೆ ಹೇಳ್ತಾನೋ ಹಾಗೆ ನಡೆದು ರಾಮನಿಗೆ ಅನುಕೂಲವಾಗಿದ್ದಾರೆ ನನಗೆ ಪ್ರತಿಕೂಲನಾಗಿರ್ತಕ್ಕಂಥ ಪಾಪಿನ ಎಂಬುದಾಗಿ ವಿಭೀಷಣ ಮೇಲೆ ಸಿಟ್ಟು ಈ ಭೀಶ್ವರ ಅರ್ಥ ತಡೆ ನೀನು ಯಾವ ಅಣ್ಣ ರಾಮನಿಗೆ ದ್ರೋಹ ಮಾಡಿದ ದೈವದ್ರೋಹಿ ಧರ್ಮದ್ರೋಹಿ ಕುಲದ್ರೋಹಿ ನಿನ್ನ ಶರೀರ ಸಂಬಂಧಿ ಧ್ಯಾಗೆ ಎಣಿಸಲಿ ನನಗೆ ರಾಮನೇ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲವೂ ಕೂಡ ಎಲ್ಲಿ ಧರ್ಮವಿದೆ ಎಲ್ಲಿ ಸತ್ಯವಿದೆ ಆ ಪಕ್ಷವನ್ನು ನಾವು ವಹಿಸ್ತಕ್ಕಂಥ ಹೀಗೆ ಹೇಳಿ ರಾಮನಿಗೆ ಹೇಳ್ತಾನೆ ದೇವಾ ನೀ ಸರ್ವಜ್ಞ ಆದರೂ ಹೇಳ್ತೇನೆ ಇವನ ಪ್ರಾಣದ ರಹಸ್ಯ ಮರ್ಮವನ್ನು ಹೇಳ್ತೇನೆ ಅರಸ ಚಿತ್ತೈಸು ಅಂಬಿಕಾ ಸತಿ ನಂದೀಶ್ವರನ ಅಣಕಿಸೂತ ಇಟ್ಟ ನಿಮ್ಮ ಜಂಬೀನ ಫಲದಿಂದ ಹಿಂದೊಮ್ಮೆ ಈ ರಾವಣನು ಕೈಲಾಸದಲ್ಲಿ ಆ ಜಗದಂಬೆ ಗೌರಿ ಅವಳಿಂದೊಡಗೂಡಿ ಶಂಕರನ್ನು ಕುಳಿತಿದ್ದಾಗ ನಂದಿ ಬಳಿಯಲ್ಲಿದ್ದ ಆ ನಂದಿಯನ್ನು ಕಂಡು ಈ ರಾವಣ ನಿಂದಿಸ್ತಾ ಅವನ ಮೋರೆ ನೋಡು ಅವನ ಕಣ್ಣು ನೋಡು ಅವನ ಕಾಲು ನೋಡು ನಿಂದಿಸ್ತಾ ಅಭಿನಂದಿಸುವುದು ಬಿಟ್ಟು ನಿಂದಿಸ್ತಾ ಅಲ್ಲೇ ಇದ್ದ ಒಂದು ಜಂಬೀರ ಫಲವನ್ ತೆಗೆದು ಆ ನಿಂಬೆಹಣ್ಣನ್ನು ತೆಗೆದು ಅವನ ಎದೆ ಕೊಡದು ಬಿಟ್ಟ ಆಗ ನಂದೀಶ್ವರನು ಉರವತಾಕಲು ಶಾಪವಿತ್ತನು ಆಗಿವ ಒಬ್ಬ ಶಾಪ ಕೊಟ್ಟಿದ್ದ ನಿನಗೆ ಎಂತಹ ವರಗಳಿದ್ರೂ ಕೂಡ ರಾವಣ ಮರಣ ವಕ್ಷಸ್ಥಳದೇ ಕೋಚರಿಸಲಿ ನೀನು ಹೇಗೆ ಆ ಜಂಬೀರ ಫಲವನ್ನು ನಾನು ಎದೆಗೆತ್ತಿಪಿಸಾಡಿದ್ಯೋ ಹಾಗೆ ನಿನ್ನ ಎದೆಗೆ ಯಾರ ಬಾಣ ಹೊಡೆಯಿತಾನೋ ಆಗ ನಿನಗೆ ಸಾವು ಅಂತ ಈ ಪ್ರಕಾರವಾಗಿ ನಂದಿ ಶಪಿಸಿದ್ದಾನೆ ಆದ್ದರಿಂದ ಇವನ ಶಿರುವನ್ನೇನು ಕತ್ತರಿಸಿದ ಪ್ರಯೋಜನ ಇಲ್ಲ ಇವನ ವಕ್ಷಸ್ಥಳಕ್ಕೆ ಗುರಿಯಿಡು ಅಂತ ವಿಭೀಷಣ ಹೇಳ್ತಾನೆ ರಾವಣಿ ಇಲ್ಲಿ ರಾವಣನ ಮರಣಕ್ಕೆ ಅವನ ತಮ್ಮನೇ ಕಾರಣ ಅಂದ ಬಳಿಕ ಅಂಥವನ್ನು ಕೊಲ್ಲುವುದು ಭಕ್ತರ ಸಲಹೆ ಪಡೆದು ಅವರಿಗಾಗದವರನ್ನ ನಾಶ ಮಾಡಿ ಆ ಭಕ್ತ ಸಂರಕ್ಷಣೆ ಮಾಡತಕ್ಕಂಥದ್ದು ಅವತಾರದ ಉದ್ದೇಶ ಆಗದವರನ್ನು ರಾಮನಿಗೇನು ದ್ವೇಷ ಇಲ್ಲ ಭಕ್ತರ ಯಾವ ಇಚ್ಛೆ ಪೂರ್ಣವಾಗಿ ಅವರ ಸಾಧನೆಗೆ ಅನುಕೂಲವಾಗಬೇಕು ಸಾಧುಗಳನ್ನು ಪರಿತ್ರಾನ ಮಾಡುವುದೊಂದರೆ ಅವರಿಗೆ ಸಾಧನೆಗೆ ಅನುಕೂಲ ಮಾಡಿಕೊಡೋದು ಆ ಕೈಯಲ್ಲಿ ಎತ್ತಿಕೊಂಡಿದ್ದಾನೆ ಕೋದಂಡುವನ್ನು ಎಲ್ಲಿ ನೋಡಿದರು ರಾಮ ಆ ರಾಮನ ವಿಶ್ವರೂಪ ಅವನಿಗೆ ಇವರಾಮ ಇವನಿಗೆ ಅವರಾಮ ಪ್ರತಿಯೊಬ್ಬರು ನೋಡ್ತಾರೆ ಎಲ್ಲಿ ನೋಡಿದದಲ್ಲಿ ರಾಮ ರಾಮ ರಾಮ ರಾಮ ಅವನಿಗೆ ಇವರಾಮ ಇವನಿಗೆ ಅವರಾಮ ಎಲ್ಲಿ ನೋಡಿದ ರಾಮಮಯನಾಗಿ ಹೋಯ್ತು ರಣರಂಗ ಕವಿಗಳು ಒಬ್ಬರೊಬ್ಬರೊಬ್ಬರು ನೋಡಿದ್ರು ಕೂಡ ಎಲ್ಲ ಕಡೆ ರಾವನೇ ಕಾಣಿಸ್ತಾನೆ ಇದು ರಾವಣನಿಗೂ ಕಾಣಿಸ್ತಾನೆ ಭಗವಂತ ಯಾರನ್ನು ಮುಚ್ಚಿಡೋದಿಲ್ಲ ಭಕ್ತರಿಗೆ ದೇವರನ್ನು ಕಂಡ್ರೆ ಆನಂದವಾಗ್ತದೆ ರಾಕ್ಷಸರಿಗೆ ದ್ವೇಷ ಇಟ್ಟಿತ್ತು ಅಷ್ಟೇ ಪರಮಾತ್ಮ ಮುಚ್ಚಿಡುವುದಿಲ್ಲ ರಾವಣನ ವಕ್ಷಸ್ಥಳಕ್ಕೆ ಆ ಮಹೋಗ್ರ ಬಾಣವನ್ನು ಹೊಡೆಯುತ್ತಾನೆ ಆ ಬಾಣ ಎದೆಗೆ ತಗುಲುತ್ತಲೇ ಉರುಳಿ ಬೀಳ್ತಾನೆ ಬೀಳುವಾಗ ಅವ ಕಂಡದ್ದು ರಾಮನ ರೂಪವನ್ನೇ ಜಯವಿದೆಯರೇ ಶಾಪಗ್ರಸ್ತರಾಗಿ ಬಂದವರು ಅಂದ ಬಳಿಕ ಆ ರಾಕ್ಷಸಿ ಆವೇಶ ದೂರಕ್ಕೆ ಹೋಗ್ತದೆ ಲಕ್ಷ್ಮೀ ಲೋಲನ ನೋಡ್ತಾ ಇದ್ದಾನೇಕ ಪ್ರಕಾರ ರಾವಣ ಉರುಳಿ ಬಿದ್ದಾಗ ವಿಭೀಷಣ ಕಡೆಗೆ ನೋಡ್ತಾ ಬೀಳ್ತಾನಂತೆ ಯಾಕಂದ್ರೆ ಸಾವಿಗೆ ಏನ್ ಕಾರಣ ಆಗಲಿ ಅಂತ ಹಾಗೆ ಬೀಳುವಾಗ ಅಲ್ಲಿಯ ತನಕ ವಿಭೀಷಣ ಸಹಿಸಿಕೊಂಡಿದ್ದ ತನ್ನ ಕಡೆಗೆ ಅಣ್ಣ ನೋಡಿ ಬೀಳುವಾಗ ಬಂಧುತ್ವ ಬಿಡುತ್ತದೋ ದೇಹ ಇರುವಷ್ಟು ಕಾಲ ಇರುತ್ತದೆ ವಿಭೀಷಣನು ತಲೆ ತಗ್ಗಿಸಿ ರಾಮನ ಪಾದಗಳ ಮೇಲೆ ಹೊರಡ ಅಳುತ್ತಾ ಇದ್ದಾನೆ ಇವರಲ್ಲಿ ಒಂದು ದುರ್ಗುಣ ಬಿಟ್ಟರೆ ಬೇರೆಲ್ಲ ಒಳ್ಳೆ ಗುಣ ಇತ್ತು ಉದಾರಿ ಆಗಿದ್ದ ಅನೇಕ ವಿಚಾರ ತಿಳ್ಕೊಂಡಿದ್ದ ಸಮಸ್ತ ವೇದವಿಗಳಿದ್ದ ಆದ್ರೆ ಇದೊಂದು ತಪ್ಪಿವು ಮಾಡಿದ ಆದ್ರೆ ರಾಮ ನನ್ನ ಅಣ್ಣನ ಸಾವಿಗೆ ನಾನು ಕಾರಣ ಆದ ಈಗ ನಾನು ಏನು ಮಾಡಬೇಕು ಇವನಿಗೆ ಉತ್ತರ ಕ್ರಿಯೆ ಅದಿಲ್ಲ ಮಾಡಬೇಕೋ ಬೇಡವಾ ಏನು ಮಾಡಲಿ ರಾಮಚಂದ್ರ ಹೇಳ್ತಂತಮ್ಮ ರಾವಣನಿಗೋಸ್ಕರವಾಗಿ ಮೊದಲು ಕಣ್ಣೀರು ಸುರುಸುರಳಿ ನಾನು ಮೊದಲಿಗಾದ ರಾಮ ದ್ವೇಷವಿಲ್ಲಪ್ಪ ಮರಣ ಅಂತಾನೆ ವೈರಾಣಿ ಶತ್ರು ಎಲ್ಲಿ ತನಕ ಸಾಯುವ ತನಕ ಸತ್ನೂ ಶತ್ರುತ್ವ ಎಲ್ಲಿ ನೀನು ರಾವಣನಿಗೆ ರಾಜ ಪೂರ್ವಕವಾಗಿ ಉತ್ತರ ಕ್ರಿಯೆಗಳು ಮಾಡಬೇಕು ದ್ವೇಷಾದಿಗಳಿಗೆ ಅವಕಾಶ ಇಲ್ಲವೆಂಬುದಾಗಿ ಶ್ರೀರಾಮ ಸಾರತಾನೆ ಇಡೀ ಲಂಕೆಯಲ್ಲಿತಕ್ಕಂಥ ಎಲ್ಲ ಜನರು ರಾಮಚಂದ್ರ ಸಾಕ್ಷಾತ್ ಪರಮಾತ್ಮ ರಾವಣನ ಕೊಂದ ಮೇಲೆ ನಮ್ಮ ಲಂಕೆ ಸೂರ್ಯ ಆಗ್ತದೋ ಅಂತ ಜನರಿಗೆ ಪ್ರಾಣ ಇತ್ತಲ್ಲ ಇಲ್ಲವೇ ಇಲ್ಲ ಆಗಲೇ ಕಡುಹಿ ವಿಭೀಷಣ ಅವ್ರದ್ದು ದೈಹಿ ಕಾದುಗಳೆಲ್ಲ ಅಲ್ಲಿ ವಿಭೀಷಣನಿಗೆ ಪಟ್ಟಾಭಿಷೇಕದ ಸಿದ್ಧತೆ ಮಾಡುವಾಗ ರಾಮ ನೀನು ನಗರದ ಒಳಕ್ಕೆ ಬಂದು ನನ್ನ ಗೌರವ ಸ್ವೀಕಾರ ಮಾಡಬೇಕು ಅಂದಾಗ ರಾಮಚಂದ್ರ ಹೇಳ್ತಾನೆ ವಿಭೀಷಣ ನಾನಲ್ಲಿ ಬರುವ ಹಾಗಿಲ್ಲ ಯಾಕೆ ರಾಮೋಭತು ಭವತು ಸಹ ನಾನು ತಪಸ್ವೇ ಕಾಲ ಕಳಿಬೇಕಾದ ನಗರಕ್ಕೆ ಬರುವ ನಾಗರಿಕನಾಗುವ ಸಾಧ್ಯವೇ ಅಲ್ಲ ನಾನು ವನದಲ್ಲಿರತಕ್ಕಂಥ ವನ ಆಸೆ ಆದ್ದರಿಂದ ಮುಂದೆ ಎಲ್ಲ ಸುಖ ಭೋಗಗಳು ನಿನಗೆ ಎಂಬುದಾಗಿ ವಿಭೀಷಣಿಗೆ ಪಟ್ಟ ಕಟ್ಟುತ್ತಾರೆ ಭಕ್ತರೆಲ್ಲರಿಗೆ ತಾನೇ ಪಟ್ಟದೊರಕು ಹಾಗೆ ಊರಲ್ಲೆಲ್ಲ ಆ ವರ್ತಮಾನ ಒಪ್ಪಿದೆ ಭಗವಂತ ಶ್ರೀರಾಮಚಂದ್ರ ಯಾರ ಮೇಲೆ ದ್ವೇಷದಿಂದ ಮಾಡಿರತಕ್ಕಂಥದ್ದೆಲ್ಲ ಇದು ದುಷ್ಟನನ್ನು ದಮನ ಮಾಡತಕ್ಕಂಥ ಅವತಾರ ಕಾರ್ಯ ಮಾಡಿದ್ದನೆಂಬುದಾಗಿ ಗುಣಗಾನ ಮಾಡುವಾಗ ವಿಭೀಷಣನಿಗೆ ಆಜ್ಞಾಪಿಸುತ್ತಾನೆ ಸೀತೆಯನ್ನು ಕರ್ಕೊಂಡು ಬನ್ನಿ ವಿಭೀಷಣ ಜಾನಕಿ ದೇವಿ ಬಳಿಕಾಗ ಬರುವಾಗ ತ್ರಿಜಟ ಮೊದಲಾದವರೆಲ್ಲ ಈ ವರ್ತಮಾನವನ್ನು ಮುಟ್ಟಿಸಿದ್ದಾರೆ ದಿವ್ಯವಾದಂಥ ಮಂಗಲ ಸ್ನಾನವನ್ನು ಮಾಡಿಸಿ ಆ ಲಕ್ಷ್ಮಿಯನ್ನ ಸೀತೆಯನ್ನು ಅಲಂಕರಿಸಿದರಂತೆ ಆ ದಿವ್ಯಾಲಂಕಾರ ಮಾಡಿ ರಥದ ಮೇಲೆ ಕುಳ್ಳಿರಿಸಿ ಕರ್ಕೊಂಡು ಬರ್ತಾರೆ ಶ್ರೀರಾಮಚಂದ್ರ ಲಕ್ಷ್ಮಣದೊಳಗೂಡ ಗಂಭೀರನಾಗಿ ನಿಂತಿದ್ದಾರೆ ಸೀತಾದೇವಿ ಆ ರಥದ ಮೇಲೆ ಕುಳಿತು ಬಂದು ದೂರದಿಂದ ಕೆಳಗಿಳಿಯುತ್ತಾರೆ ಆಗ ಬೆಂಕಿಯ ಮೋರೆ ರಘುರಾಮಚಂದ್ರ ಯಾರೂ ಎಂದು ಇಂಥ ಕೋಪ ತಾಮ್ರಾಕ್ಷ ರಾಮನನ್ನು ನೋಡಿದವರಿಲ್ಲ ಸುಗ್ರೀವಾದಿಗಳು ಇವನ ಮುಖ ಕಂಡ್ರೆ ನಮ್ಮ ಕಣ್ಣು ಸುಟ್ಟು ಹೋದಿತು ಭಯವಾಯಿತು ಎಲ್ಲರೂ ತಲೆ ಆ ಕೋಪದ ಕಣ್ಣುಗಳಿಂದ ಲಕ್ಷ್ಮಣನ್ ನೋಡ್ತಾರೆ ಲಕ್ಷ್ಮಣನಿಗೆ ಆಶ್ಚರ್ಯ ನಿನ್ನೆ ತನಕ ಸೀತೆ ಸೀತೆ ಸೀತೆ ಅಂತೇಳುವಮ್ಮ ಇವತ್ತು ಸೀತಾದೇವಿ ಇದರಿಗೆ ನಿಂತಾಗ ಕೋಪದಿಂದ ಕೆಂಪಡೆದಿವಲ್ಲ ಕಣ್ಣುಗಳು ಹೀಗೊಂದು ಲಕ್ಷ್ಮಣ ನೋಡಿದೆಯಾ ಅಸುರನ ಭೋಗಕ್ಕೆ ಬಲಿಯಾಗಿ ಆಸುರಿಯ ಆಭರಣಗಳಿಂದ ಅಲಂಕೃತವಾಗಿರತಕ್ಕಂಥ ಬರಿಗಾಲಲ್ಲಿತ್ತಂತಹ ರಾಮನ ಮುಂದೆ ನಿಂತ ಈ ಆಭರಣಗಳಂದು ಅಲಂಕೃತಳಾದಂತಹ ಸೀತೆಯನ್ನು ನೋಡು ಕಣ್ಣಿನ ಬೇನೆ ಉಂಟಾದವನ ಮುಂದೆ ದೀಪ ಹಚ್ಚಿದರೆ ಹೇಗೆ ಪ್ರಖರವಾದಂತಾ ಪ್ರಖರವಾದಂತಹ ತೇಜಸ್ವಿ ಹಿಂಸೆ ಕೊಟ್ಟೀತೋ ಹಾಗೆ ಈ ಸೀತೆ ಆಭರಣ ಹಾಕಿ ನನಗೆ ಹಿಂಸೆ ಕೊಡ್ತಾ ಇದ್ದಾಳೆ ಇದನ್ನ ಸಹಿಸಲಾರೆ ಅವಶಿಯಾದಂತಹ ರಾವಣನಲ್ಲಿ ಒಂದು ವರ್ಷ ಕಳೆದ ಬಳಿ ಇವಳು ಪರಿಶುದ್ಧಳು ಅನ್ನುವುದಕ್ಕೆ ಏನ ಪ್ರಮಾಣ ಅಂತ ಹನುಮದಾದಿಗಳು ಹತ್ತಿ ನಿಂತಿದ್ದಾರೆ ಆಂಜಯ ಸ್ವಾಮಿ ಅಂತಾನೆ ರಾಮ ಸೀತಾದೇವಿಯನ್ನು ಧಿಕ್ಕರಿಸ್ತಾ ಇದ್ಯಾ ಅವಳ ಶೀಲವನ್ನು ಶಂಕಿಸ್ತಾ ಇದ್ಯಾ ನಾನು ಪ್ರಮಾಣ ಅದಕ್ಕೆ ನನ್ನನ್ನು ಸಮುದ್ರ ದಾಂಟಿ ಹೋಗಿ ಸೀತೆಯನ್ನು ಕಂಡು ಬಾ ಅಂತ ಹೇಳಿದ್ದು ಇದಕ್ಕೋಸ್ಕರ ಏನು ಇದು ಧರ್ಮವೇ ಇದು ನ್ಯಾಯವೇ ಎಂಬುದಾಗಿ ಎಲ್ಲರೂ ತಿಳಿದರೂ ಮಾತಾಡುವುದೈದಿಲ್ಲ ಸೀತಾದೇವಿ ತಲೆ ತಗ್ಗಿಸಿ ನಿಂತಿದ್ದಾಳೆ ಹೇಳುವಂತನ್ರ ಅಲ್ಲಿ ಜಾನಕಿ ಕಾಲಿನಿಂದ ಭೂಮಿಯನ್ನ ಕೆದಕ್ತಾನೆ ನಿಂತುಳೋದಿದ್ದಾಳೆ ಯಾಕಂದರೆ ಪತಿ ತಿರಸ್ಕಾರ ಮಾಡಿದರೆ ತವರು ಮನೆ ತಾನೇ ಆಶ್ರಯ ಭೂದೇವಿ ನಾನು ನಿನ್ನ ಗರ್ಭದಲ್ಲಿ ಬಂದವಳಮ್ಮ ನೀನು ಸಾಕ್ಷಿ ನನ್ನ ಶೀಲಕ್ಕೆ ನನ್ನ ನಡಗಿ ಈ ಪತಿಯಿಂದ ಆಗಬಹುದಾದ ಅಪಮಾನ ಹೇಗೆ ಸಹಿಸಲಿ ಅದಕ್ಕಾಗಿ ಪ್ರತಿ ಮಾತಾಡ್ತಾಳೆ ಪ್ರಾಕೃತ ಪ್ರಾಕೃತ ವಿ ನೀನು ಯಾರೋ ಪ್ರಾಕೃತ ಜನರು ಬುದ್ಧಿಯಿಂದ ಜನರು ಆಡೋ ಮಾತನಾಡ್ತೀಯಲ್ಲ ರಾಮ ನನಗೆ ಎಂಬುದಾಗಿ ಆಭರಣಗಳನ್ನು ಕಿತ್ತಸೀತಾನೆ ಇದನ್ನು ಕಂಡಂತಹ ವಿಭೀಷಣ ಕ್ಷಮೆ ಕೇಳ್ತಾನೆ ಯಾರ ಮಾತ್ರ ಕೇಳಲು ರಾಮ ಸೀತಾದೇವಿ ಪರಿಶುದ್ಧಳು ಅನ್ನುವುದಕ್ಕೆ ಆಕೆ ಅಗ್ನಿಸಾಕ್ಷಿಯಾಗಿ ಕಾಣಿಸಿದೆ ಅಂತ ಸೀತಾದೇವಿ ಸಿದ್ಧಳಾಗ್ತಾಳೆ ಅಗ್ನಿ ತಾನೇ ಪ್ರಜ್ವಲಿಸಲ್ಪಟ್ಟಿದೆ ಆಂಜನೇಯ ಸ್ವಾಮಿ ಹೇಳಿದ ರಾಮ ಸೀತಾದೇವಿ ಪರಿಶುದ್ಧಳು ಅಂತ ಹೇಳಲಿಕ್ಕೆ ಬೆಂಕಿ ನಾನು ಹಾಡ್ತೇನೆ ಯಾಕೆ ನನ್ನ ಬಾಲಕ ಬೆಂಕಿ ಹಿಡಿದಾಗ ನಾನು ರಾಮ ಭಕ್ತಳು ರಾಮನ ಪತಿವ್ರತ ಸತಿ ಆ ಅಗ್ನಿ ಹನುಮಂತನನ್ನು ಬಾಧಿಸದಿರಲಿ ಅಂತ ನನ್ನನ್ನು ಉಳಿಸಿದೋಳು ಬೆಂಕಿಯಲ್ಲಿ ಅಲ್ಲೇ ಆಕೆ ಪತ್ತಿರುತ್ತೆ ಅದು ಸಿದ್ಧವಾಯ್ತು ಈಗ ನಿನ್ನ ಸಂಶಯ ದೂರವಾಗಬೇಕಾದ್ರೆ ನಾ ಹಾರ್ತೆ ಲಕ್ಷ್ಮಣ ಹಾಡ್ತಾ ಅರ್ತೇನೆ ಇಲ್ಲ ಇಲ್ಲ ರಾಮನಂದ ಸೀತೆ ನೀನು ನಿನ್ನ ಶೀಲದಿಂದ ನಿನ್ನ ಸ್ವಭಾವದಿಂದ ಶುದ್ಧಳು ಅಂತ ಕಾಣಿಸ್ಬೇಕೆ ಹೊರತು ನಮ್ಮ ಯಾರಿಂದಲೂ ಅಲ್ಲ ಅಂದಾಗ ಜಾನಕ್ಕೆ ಸಿದ್ಧಳಾಗ್ತಾಳೆ ಅಗ್ನಿ ಪ್ರಜ್ವಾಲವಾಗ್ತದೆ ಪ್ರತಿಜ್ಞೆ ಮಾಡ್ತಾಳೆ ಎಲ್ಲರೂ ನೋಡ್ತಾ ಇದ್ದಾರೆ ಹಾ ಹಾ ಹಾ ಅಂತೆಲ್ಲ ಪ್ರಾರ್ಥನೆ ಮಾಡುವಾಗ ಆಕೆ ಮಾತ್ರ रामा जयतु जय जय राम जयतु को दण्ड राम जयतु जय जय राम जयतु जय रण भीम राम ರಾಮನಿರುಕ್ಷಿ ಇದುವೆ ಕೇಳು ರಾಮನಿ ಪಾದ ಸಾಕ್ಷಿ ಇದುವೆ ಕೇಳು ಸುರಸ್ತೋಮೋಡ ಎಳಿದು ಬಿಟ್ಟ ಪ್ರಕಾಶ್ ಒಂದೇ ಒಂದು ಕೂದಲು ಕೊಂಕಲಿಲ್ಲ ಸಾಮಾನ್ಯರು ನೋಡ್ತಾಳೆ ಆ ರಾಕ್ಷಸ ಹೆಣ್ಣು ಮಕ್ಕಳು ನೋಡ್ತಾರೆ ಆದರೆ ಸೀತೆ ಅಗ್ನಿ ಪ್ರವೇಶ ಮಾಡಿದಳು ಅಗ್ನಿದೇವನ ಅಧೀನದಲ್ಲಿ ಕೈಲಾಸದಲ್ಲಿ ಶಿವನಿಂದ ಪೂಜೆ ಪಡೆಯುವ ಆ ಮೂಲ ಸೀತೆ ಅಗ್ನಿಯಿಂದ ಹೊರಕು ಬರ್ತಾರೆ ಇಲ್ಲಿ ಆ ಮಾಯಾ ಸೀತೆ ಛಾಯಾ ಸೀತೆ ಏನು ಬಿಟ್ಟು ಹೋಗಿದ್ದಳೋ ಲಕ್ಷ್ಮೀ ದೇವಿ ಅದು ಅಗ್ನಿಯಲ್ಲಿ ಪೂಜೆಗಾಗಿ ವ್ಯತ್ಯಾಸ ಇತ್ತು ಈ ರಹಸ್ಯ ಘಟನೆ ಇತರರಿಗೆ ತಿಳಿಯತಕ್ಕಂಥದ್ದು ಸೀತೆ ರಾಮನು ಬಂದು ನಮಸ್ಕಾರ ಮಾಡುವಾಗ ಪಿತೃದೇವತೆಗಳು ದಶರಥನೆಯ ಮೊದಲಾದವರು ಸಾಕ್ಷಾತ್ಮನ್ನು ತುಳಿಯಪಡಿಸುತ್ತಾರಂತೆ ಈ ಸೀತೆ ಯಾರು ಪತಿವ್ರತಿ ಸಾಕ್ಷಾತ್ ಲಕ್ಷ್ಮಿ ನಾರಾಯಣ ಜೊತೆಗೆಂದು ಉಪಯೋಗಿದ್ದಿರತಕ್ಕಂಥವಳಲು ಎಂಬುದಾಗಿ ಆ ಜಾನಕಿಯನ್ನ ಎಲ್ಲರೂ ಗುಣಗಾರ ಮಾಡ್ತಾ ಇದ್ದಾರೆ ಈಕೆಯೇ ಲಕ್ಷ್ಮಿ ಈಕೆಯೇ ಜಗಜ್ ಎಂಬುದಾಗಿ ಆ ರಾಮ ಸತಿಯನ್ನು ಗುಣಗಾರ ಮಾಡ್ತಾರಂತೆ ಇವಳಹೂದು ಲೋಕಮತೆ ಇವಳು ರಮಸತಿ ಇವಳೇ ಜನ ನೀಲಕ್ಷ್ಮೀ ಇವಳೇ ಪರಮ ಸರ್ವಂಗಲ ಮಾಂಗಲ್ ಶಿ ಸರ್ವಾ ಸಾಧಿ ಶರಣ್ಯೇ ತ್ರ್ಯಂಬಕೇ ದೇವ ನಾರಾಯಣಿ ನಮಸ್ತು ಸೀತಾರಾಮಚಂದ್ರ ಮಹಾಪ್ರಭು ಕೀಡ ರಾಮನಾಮ ನಾಮ ಭ ಸಿ ದೇ ಉಗದ ಬಂಧನ ರಾಮ ನಾಮ ಭಜಿ ಸಿ ಬಂಧನ ಕಾಮ ಹರನ ಸತಿ ಸದಾ ನೇಮದಿಂದ ಭಜಿಸಿ ಕಾಮ ಹರ ಸತೀ ಸದಾ ನೇಮದಿ ರಾಮನಾಮ ಭಜಿಸಿದವಗೆ ಉಂಟೆ ಭಗವದ ಬಂಧನಾ ಶಿವಮುಧನಾ ಮೌನಿ ಯುವತಿ ಪಾವನೆ ಆದಳ ಶಿವ ಮೌನಿ ಯುವತಿ ಪಾವನೆ ಆದಳ ರವಿಯ ಸುತನೋ ಪದವಿ ಪಡೆದ ರವಿಯಸುತನೋ ಪದವಿ ಪಡೆದ ಧ್ರುವನು ದಿವಿ ಜನಿಸಿದ ಶ್ರೀರಾಮ ನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ ಬಂಧನ ಬಂಧನ ರಾಮನಾಮ ಭಜಿಸಿದವರಿಗೆ ಉಂಟೆ ಭವದ ಬಂಧನ ರಾಮನಾಮದ ಮಹಿಮೆಯನ್ನ ಗೋಪಾಲದಾಸರವರನ್ನು ಮಾಡುವ ಹೇಳ್ತಾರೆ ಅಂತಹ ಶ್ರೀರಾಮಚಂದ್ರ ವಿಭೀಷಣರಿಗೆ ಪಟ್ಟುವನ್ನು ಕಟ್ಟಿ ಸೀತಾದೇವಿಯನ್ನು ಅಗ್ರ ದಿವ್ಯವಾಗಿಸುತ್ತಾನೆ ಯಾಕಂದ್ರೆ ಲೋಕಕ್ಕಾದರ್ಶ ತೋರಳೋಸ್ಕರವಾಗಿ ಪ್ರತಿಯೊಬ್ಬನು ತನ್ನ ತನ್ನ ಶೀಲದಿಂದಲೇ ಮೆರೆಯಬೇಕೇ ಹೊರತು ಅವರಿವರ ಸಂಬಂಧವನ್ನು ಹೇಳಿಕೊಂಡು ನಾನು ದೊಡ್ಡವಾನಲಾಗದು ಅದಕ್ಕಾಗಿ ನೀನು ರಾಮನ ಸತಿ ಎಂಬ ಕಾರಣದಿಂದ ದೊಡ್ಡವಳಾಗುವುದು ಬೇಡ ನಿನ್ನ ಸ್ವಂತ ಶೀಲದಿಂದಲೇ ನೀನು ದೊಡ್ಡವಳಾಗಬೇಕು ಅಂತ ಲೋಕಕ್ಕೆ ಪರಮಾತ್ಮೆಯನ್ನು ತೋರಿಸ್ತಾ ವಿಭೀಷಣ ತಾನು ಏನು ಸೇವೆ ಮಾಡಲಿ ಅಂತ ಕೇಳ್ತಾನೆ ಒಂದು ದಿನದ ಮೊದಲು ಯಾವುದು ಶತ್ರು ರಾಜ್ಯವೋ ಈಗ ಮಿತ್ರನಾಗಿರ್ತಕ್ಕಂತಹ ವಿಭೀಷಣನಿಗೆ ಪಟ್ಟು ಕಟ್ಟಿದ್ದ ರಾಮ ಕೇಳ್ತಾನೆ ಈಗಿಂದೀಗ ನನ್ನ ಮನಸ್ಸು ಭರತನ ಕಡೆಗೆ ಧಾವಿಸಿದೆ ಲಂಕೆಯಲ್ಲಿ ಕರೆದು ನಿನ್ನನ್ನು ಸತ್ಕರಿಸ್ತೇನೆ ಅಂದಾಗ ರಾಮ್ ಹೇಳ್ತಾನೆ ಅಲ್ಲಿ ಜನನೀ ಜನ್ಮಭೂಮಿಷ್ಟು ಸ್ವರ್ಗಾದ ಪಿಗರೀಸ ಈ ಲಂಕೆ ದ್ವೀಪಾಂತರ ಅಲ್ವೇ ನನ್ನ ಪವಿತ್ರವಾಗಿರತಕ್ಕಂಥ ಜನ್ಮಭೂಮಿ ನನ್ನ ತಾಯಿಯಾಗಿರ್ತಕ್ಕಂಥ ಕೌಸಲ್ಯನ ಕಾಣಬೇಕು ಆ ಜನ್ಮಭೂಮಿ ನನಗೆ ತಾಯಿ ಅದು ನಿನ್ನ ಈ ಭೋಗಮಯವಾದ ಲಂಕೆ ಸ್ವರ್ಗ ಇದ್ರೂ ಬೇಕಾಗಿಲ್ಲ ಅದನ್ನ ನೋಡ್ಬೇಕು ವಾಲ್ಮೀಕಿ ರಾಮಾಯಣದಲ್ಲಿ ಈ ಶಬ್ದ ಸುಮ್ಮನೆ ಬಂದದ್ದಲ್ಲ ಆ ಪ್ರೇಮದಿಂದ ಭರತಾದಿಗಳನ್ನು ಚಿಂತಿಸ್ತಾ ನಾನು ಶೀಘ್ರಗಾಮಿಯಾಗಿ ಬೇಗನೆ ಹೋಗಬೇಕಾದ್ರಿಂದ ನಿನ್ನಿಂದ ಒಂದು ಉಪಕಾರವಾಗಬೇಕು ನೀನು ಸಹಾಯ ಮಾಡುವಂತ ಏನು ಉಪಕಾರವಾಗಬೇಕು ಸ್ವಾಮಿ ನೀನು ಸೇವೆ ಮಾಡಬೇಕು ಹೇಳು ಇನ್ನೇನು ಬೇಡಪ್ಪ ನಮಗೆ ನಿನ್ನ ಪುಷ್ಪಕ ವಿಮಾನವನ್ನು ಬೇಗನೆ ನಾವು ಹೇಗೆ ಸೇರಲುಸ್ಕರವಾಗಿ ಅನುಕೂಲ ಮಾಡಿಕೊಡುವು ಅಂತ ಅದು ವೈಶ್ರವಣನದ ಕುಬೇರನದ್ದು ಅದನ್ನು ಅಪಹರಿಸಿಟ್ಟಿದ್ದನೆ ನಾನ ಅದು ಮಾತ್ರ ಅವನಿಗೆ ಸೇರಿರತಕ್ಕಂಥದ್ದು ಇದನ್ನೆಲ್ಲ ಧರ್ಮದಂತೆ ತಿಳಿದು ವರ್ತಿಸುವೊಂದಾಗ ವಿ ಪುಷ್ಪಕ ವಿಮಾನವನ್ನು ಸಿದ್ಧ ಮಾಡ್ತಾರೆ ಸೀತಾರಾಮ ಲಕ್ಷ್ಮಣರು ಮಂಗಳ ಮುಹೂರ್ತದಲ್ಲಿ ಆ ಪುಷ್ಪಕವನ್ನು ಇರ್ತಾರೆ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ ಮುಖ್ಯ ಮುಖ್ಯ ಕಪಿಗಡ್ಡನವೆಲ್ಲ ನಾನು ನಾನು ಅಂತ ವಿಮಾನದ ತುಂಬಿಬಿಡ್ತು ಆ ಪುಷ್ಪಕ ವಿಮಾನ ಅಂದರೆ ಎಷ್ಟು ಎಷ್ಟು ಜನ ಸೇರುತ್ತಾರೋ ಅಷ್ಟೆಷ್ಟು ದೊಡ್ಡದಾಗ್ತಾ ಬರ್ತದೆ ಅಂಥಾಡಿತು ಆ ವಿಮಾನದಲ್ಲಿ ಕುಳಿತುಕೊಳ್ಳಿಕ್ಕೆ ಯೋಗ್ಯತೆ ಯಾರ್ಯಾರಿಗೆ ರಾಮಚಂದ್ರ ಹೇಳಿದ ನಮ್ಮ ಈ ವಾಹನ ಸೇನೆಯಲ್ಲಿ ಯಾರ್ಯಾರು ಬರಲಿಕ್ಕೆ ಅಪೇಕ್ಷೆ ಮಾಡಿದ್ದಾರೋ ಅವರಿಗೆಲ್ಲ ಅವಕಾಶ ಕೊಟ್ಟುಬಿಡಬೇಕು ಯಾಕೆಂದ್ರೆ ಎಲ್ಲರೂ ನಿಷ್ಕಾಮ ಭಾವನೆಗೆ ಸೇವೆ ಮಾಡಿದವರು ಅವರೆಲ್ಲರನ್ನು ಸೇರಿಕೊಂಡು ತುಷ್ಪಕಂ ಕಾಮ ಗಮಂ ಗಮಂ ಎಲ್ಲಿ ಬೇಕೋ ಅಲ್ಲಿ ಹೋಗ್ತದೆ ಯಾವಾಗ ಬೇಕಾದ ಹೋಗ್ತದೆ ಅಂತಹ ನೋಡಲಿಕ್ಕೆ ಮನೋಹರವಾಗಿರತಕ್ಕಂಥ ವಿಮಾನದ ಮೇಲೆ ಕೂತಿದ್ದಾರೆ ಸೀತಾರಾಮರು ಹತ್ರ ಹತ್ರ ಕೂತಿದ್ದಾರೆ ಸುತ್ತ ಎಲ್ಲ ಕಪಿ ನಾಯಕರು ಅದ್ರ ಹಿಂದೆ ಕಪಿ ಗಡಣ ವಿಭೀಷಣೆ ಆದಿ ಆದವರು ಎಲ್ಲರೂ ಕೂತಿದ್ದಾರೆ ವಿಮಾನದ ಮೇಲಕ್ಕೆ ಹೋಗುವಾಗ ಎಲ್ಲ ಈ ಕಪಿಗಳಿಗೆ ಕುತೂಹಲ ಇದೆ ಕಾರ್ಯವಾಗಿದೆ ನೋಡಿ ಒಳಗೊಳಗೆ ಒಂದು ಆನಂದ ವ್ಯಕ್ತಗೊಳಿಸಬೇಕು ಸೀತಾರಾಮರ ಹೇಗೆ ಮಾತಾಡ್ತಾರೆ ಯಾರ ಮೊದಲು ಮಾತಾಡಿಸ್ತಾರೆ ಆ ಲಕ್ಷ್ಮೀನಾರಾಯಣರ ದಿವ್ಯ ಲೀಲೆ ನೋಡುವ ಆಸೆ ಸೀತಾರಾಮರಿಬ್ರು ಕೂತರು ಗಂಭೀರನಾಗಿ ಕೂತಿದ್ದಾರೆ ಅದೆಂಥ ಸಂಯಮದ ಸಂಸಾರ ಅಲ್ಲಿ ವಿಷಯ ಸಂಘ ಅಲ್ಲ ಸತ್ಸಂಗ ಅಂಥ ಸಂಸಾರ ಅವಶ್ಯ ರಾಮದೇವರು ತಾನೇ ಮಾತಾಡ್ತಾರೆ ಅಂತ ಸೀತೆ ಗಂಭೀರವಾಗಿ ಕೂತಿದ್ದಾಳೆ ನಾನು ಮಾಡಬೇಕಾದ ಕೆಲಸ ಮಾಡಿದ್ದೇನೆ ನಮ್ಮ ಅಯೋಧ್ಯೆಯ ಮನೆತನಕ್ಕೆ ಬಂದಂತಹ ಕಳಂಕವನ್ನು ತೊಡೆದಿದ್ದೇನೆ ಅಗತ್ಯ ಇದ್ರೆ ಸೀತೆ ಮಾತಾಡ್ತಾರೆ ಅಂತ ರಾಮ ಸುಮ್ಮನೆ ಕೂತಿದ್ದಾರೆ ವಿಮಾನ ಮೇಲೆ ಕೇರ್ತಾ ಇರ್ತಾ ಇರುವಂತೆ ಎಲ್ಲ ಕಪಿಗಳು ಬೇರೆ ನೋಡೋದಿಲ್ಲ ರಾಮ ಸೀತೆಯನ್ನು ನೋಡ್ತಾ ಕೂತಿದ್ದಾರೆ ಯಾರು ಮೊದಲು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಸೀತೆಗೆ ರಾಮನ ಹೆಚ್ಚು ಪ್ರೀತಿಯಾದರೆ ಸೀತೆಯೇ ಮಾತಾಡಿಸಬೇಕು ಇಲ್ಲ ರಾಮನೇ ಮಾತಾಡಿಸ್ಬೇಕು ಈ ಕುತೂಹಲ ಆಗ ರಘುರಾಮಚಂದ್ರ ಅರಸಿಕನಲ್ಲ ಯಾರನ್ನು ನೋಯಿಸುವವನಲ್ಲ ಅವನ ಗಾಂಭೀರ್ಯ ಯಾರಿಗೆ ಭಯ ಉಂಟು ಮಾಡತಕ್ಕಂಥದ್ದಿಲ್ಲ ಈಗ ಸೀತೆ ನೊಂದವಳು ಅವಳನ್ನು ಮಾತಾಡಿಸ್ಬೇಕು ಆದ್ರೆ ನಾವು ಮಾತಾಡುವುದನ್ನು ಈ ಕವಿಗಳು ನೋಡ್ಬಾಳು ಅಂದ್ರೆ ಕೂತಿದ್ದಾವಲ್ಲ ನೋಡದೆ ಇರ್ತಾವೇನು ಮುದ್ದಣ್ಣ ಕವಿ ರಾಮಪಟ್ಟಾಭಿಷೇಕದ ವರ್ಣನೆ ಮಾಡ್ತಾನೆ ಶ್ರೀರಾಮಚಂದ್ರ ಕಂಬು ಕಂಧರೆ ಶಂಕ ವಿರಾಮ ನೋಡಲೆ ಅಂತ ಈ ಸಮುದ್ರದ ಮೇಲೆ ಬರ್ತಾ ಇದೆ ನೋಡಿ ಪುಷ್ಪಕು ವಿಮಾನ ಕೆಳಗಿದ್ರೆ ಸಮುದ್ರ ಕಂಬು ಕಂಧರೆ ಇದು ಆ ಕಪಿಗಳಿಗೆ ಅರ್ಥ ಆಗಲಿಲ್ಲ ಕಂಬು ಅಂದ್ರೆ ಶಂಖ ಶಂಖದಂತ ಕೊರಳುಳ್ಳವಳೆ ಅಂತ ಸೀತೆಯನ್ನು ಕರೆಯೋದು ರಾಮ ಹಾಗೆ ಜಾನಕಿಗೆ ನಸು ಲಜ್ಜೆ ಇವರೆಲ್ಲ ಕೂತಿದ್ದಾರೆ ಅವರು ಮಧ್ಯೆ ಹೇಳ್ತೀಯಾ ಇದು ಅಂತ ಅವಕ್ ಅರ್ಥ ಆಗೋದಿಲ್ಲ ಹೇ ಶಂಖದಂತ ಕೊರಳುಳ್ಳವಳೆ ಕಂಬು ಕಂಧರೆ ಶಂಖದಿರಾಮ ನೋಡಲೆ ಆ ಶಂಖ ನೋಡು ಅಂತ ರಾಮ ಕೆಳಗ್ ಕಾಣಿಸ್ತಾನೆ ಈ ಕೋತಿಗಳೆಲ್ಲ ಕೆಳಗೆ ನೋಡೋದು ರಾಮ ಸೀತೆ ನೋಡೋದು ಅವುಗಳ ದೃಷ್ಟಿ ಆಚೆ ಬಿಡಿ ಶಂಖ ನೋಡ್ಲಿಕ್ಕೆ ಚಂದ್ರ ಕಾನ್ ಚಂದ್ರಮನಂ ಚಂದ್ರದಂತಹ ಆ ದುಂಡಗಿರುವ ಮೋರೆ ಉಳ್ಳವಳೆ ಚಂದ್ರಮುಖಿ ಚಂದ್ರ ನೋಡು ಅಂದರೆ ಎಲ್ಲ ಕವಿಗಳು ಮೇಲೆ ನೋಡೋದು ರಾಮ ಸೀತೆ ಹೇ ಮೀನಾಕ್ಷಿ ಮೀನನ್ನು ನೋಡು ಅಂತಾರೆ ಕೋತಿಗಳೆಲ್ಲ ಮೀನು ನೋಡೋದು ರಾಮ ಮೀನಾಕ್ಷಿ ನೋಡು ಈಗ ಅಷ್ಟು ಜನನ ಮಧ್ಯದಲ್ಲೂ ಕೂಡ ಸೀತೆ ನಸು ಮುನಸಿನಿಂದ ಏನು ರಾಮ ಇವರೆಲ್ಲರೂ ಮಧ್ಯೆ ಹೀಗೆಲ್ಲ ನನಗೆ ಮಾತಾಡ್ತಿಯಲ್ಲ ಅಂದ್ರೆ ಅವ್ಕೇನು ಗೊತ್ತಾಗುತ್ತೆ ಸೊ ಮುನಿಸ್ತಾರೆ ರಘುವರನಲ್ಲಿ ಇಂತಹ ಸರಸಗಳನ್ನು ಕೂಡ ಕವಿಗಳು ರೂಪಿಸ್ತಾ ಇದ್ದಾರೆ ಈ ವೈಭವದಿಂದ ಪುಷ್ಪಕ ವಿಮಾನ ಬರ್ತಾ ಇದೆ ರಾಮನಾಮ ಗುಣಗಾರ ಎಲ್ಲರೂ ಇದ್ದಾರೆ ಅಷ್ಟಕ್ಕೆ ಸುಗ್ರೀವು ಬಂದೇನು ಹೇಳ್ತಾನೆ ಅಂಗದ ಬಂದೇನು ಹೇಳ್ತಾನೆ ಎಲ್ರಿಗೆ ರಾಮನಲ್ಲಿ ಬಹಳ ಸಲಿಗೆ ಹೋಗಿ ಅಡ್ಡ ನಿಂತು ರಾಮನ ಮೈಮೇಲೆ ಬಿದ್ದು ಮಾತಾಡದಷ್ಟು ಮಾತಾಡ್ತಾರೆ ಅಷ್ಟು ಸಲಿಗೆ ಕೊಟ್ಟಿದ್ದಾನವಕ್ಕೆ ಏಕಾಂತ ಭಕ್ತರು ನೋಡಿ ಪರಮಾತ್ಮನಿಗೆ ಸುಗ್ರೀವು ಹೇಳ್ತಾನೆ ರಾಮಚಂದ್ರ ನಂದೊಂದು ಆಸೆ ಪೂರ್ಣ ಮಾಡಬೇಕು ಹೇಳೋ ಮಿತ್ರ ನಿನ್ನಿಂದಾಗಿ ನನಗೆ ಜಯವಾಗಿದೆ ಕಣೋ ಸುಗ್ರೀವ್ರನ್ನ ಆಚಿಕೆ ಹಾಕಿದ್ರು ನನ್ನಿಂದ ಏನು ಸ್ವಾಮಿ ನೀನು ತಾನೇ ರಾವಣಾವಧಿ ಮಾಡಿದ್ವು ಇಲ್ಲ ಇಲ್ಲ ನಿನ್ನೂ ಸಹಾಯದಿಂದ ಏನು ಮಾಡಬೇಕು ಹೇಳು ಇನ್ನೇನಿಲ್ಲ ನಾವೆಲ್ಲ ಸೀತೆಯನ್ನು ನೋಡಿದ್ದೇವೆ ಆದರೆ ನಮ್ಮ ಕಡೆಯವರು ಇದ್ದಾರಲ್ಲ ಕಿಶ್ಕಿಂದಲಿದ್ದ ಹೆಣ್ಣು ಮಕ್ಕಳು ನಮ್ಮ ರಾಣಿಯರು ದಾಸಿಯರು ಇವರು ಯಾರು ಸೀತೆಯನ್ನು ನೋಡಲಿಲ್ಲ ಆದ್ದರಿಂದ ಸ್ವಲ್ಪ ಹೊತ್ತು ನೀನು ನಿನ್ನ ಸೀತಾದೇವಿನ ಕರ್ಕೊಂಡು ನಮ್ಮ ಕಿಸ್ಕಿಂದ ಬಂದರೆ ನನಗೂ ಪಟ್ಟಾಭಿಷೇಕ ನೀನೇ ಮಾಡಿಸಿದ್ದವ ನಿನ್ನ ಅನುಗ್ರಹದಿಂದ ಎಲ್ಲ ದೊರಕಿದೆ ನಾನು ನಿಮ್ಮಿಬ್ಬರನ್ನು ಪೂಜೆ ಮಾಡಬೇಕು ಆಶೀರ್ವಾದ ಪಡೆಯಬೇಕು ರಾಮ ಹೇಳ್ತಾನೆ ನಾನು ಭರತನ್ನು ಹೋಗಿ ನೋಡುವ ತನಕ ಹದಿನಾಲ್ಕು ವರ್ಷ ಮುಗಿಯೋದಿಲ್ಲ ನಾನು ಪುರಕ್ಕೆ ಬರುವಾಗಿಲ್ಲ ಆದರೆ ನೀನು ಹಾಗೆ ನನ್ನ ಬಲವಂತ ಪಡಿಸಬಾರದು ನನ್ನಿಷ್ಠೆಯಲ್ಲಿ ಕೆಡಿಸಬಾರದು ಅಂತ ಹಾಗಾದರೆ ನೀನು ಇಳಿದು ಬರೋದು ಬೇಡ ಪುಷ್ಪಕ ವಿಮಾನ ಸ್ವಲ್ಪ ಹೊತ್ತು ಅಲ್ಲಿ ನಿಲ್ಲಿಸಬೇಕು ಆಗ ನಮ್ಮ ಹೆಣ್ಣು ಮಕ್ಕಳೆಲ್ಲ ನಾನೇ ಕರೆಸ್ತೇನೆ ಅವರು ಸೀತೆಯನ್ನು ನೋಡ್ಲಿ ಅದಕ್ಕೊಪ್ತಾನೆ ಯಾಕೆ ಒಪ್ತಾನಂದ್ರೆ ಆ ರಶ್ಮಿ ಪರ್ವತದಲ್ಲಿ ಆಂಜನೇಯನಿಗೆ ಜನ್ಮ ಕೊಟ್ಟಂತಹ ಅಂಜನಾದೇವಿ ಇದ್ದಾಳೆ ಇಡೀ ಆಯುಷ್ಯವನ್ನೇ ರಾಮನ ಚಿಂತನೆಯಲ್ಲಿ ಕಳೆದಿರತಕ್ಕಂಥವಳವಳು ರಾಮ ಸೇವೆಗೆ ತನ್ನ ಮಗನನ್ನು ಸಂಪೂರ್ಣವಾಗಿ ದಾನ ಮಾಡಿದವಳು ಅಂತಹ ತಾಯಿಯನ್ನು ಕಂಡು ಹನುಮಂತನ ತಾಯಿಯನ್ನು ಕಂಡು ಆ ವೃದ್ಧಳಾದಂಥ ಅಂಜನಾ ಕಂಡು ಅವಳಿಗೆ ಕೃತಜ್ಞತೆಯ ಮಾತು ಹೇಳಬೇಕು ಅಂತ ರಾಮನಿಗೆ ಇಚ್ಛೆ ಇತ್ತು ಅಂದಮೇಲೆ ಆ ಅಭಿಮಾನದಲ್ಲಿ ನಿಲ್ಲಿಸೋದು ಆ ಹೆಣ್ಣು ಮಕ್ಕಳೆಲ್ಲ ಬಂದು ಸೀತೆಯನ್ನು ನೋಡೋದ್ರೊಳಗೆ ನಾನು ಅಂಜನಾದೇವಿಯನ್ನು ನೋಡಿ ಅವಳಿಗೆ ನಾಲ್ಕು ಮಾತು ಮಾತಾಡಿ ಬರೋದು ಅಂತ ರಾಮಾಲೋಚನೆ ಮಾಡಿ ಅದಕ್ಕೆ ಒಪ್ತಾನೆ ಹನುಮಂತರತ್ರ ಹೇಳ್ತಾರ ಆಂಜನೇಯ ನಾನು ನಿನ್ನ ತಾಯಿಯನ್ನು ನೋಡಬೇಕು ಹನುಮಂತ ಹೇಳಿದನಂತ ರಾಮ ನೀನು ಹೋಗಿ ನೋಡು ನಾನು ಬರೋದಿಲ್ಲ ನಾನು ಅವಳು ಮುಂದೆ ಬರೋದಿಲ್ಲ ಯಾಕೆ ಯಾಕೆಂದರೆ ಅವಳು ಏನು ಹೇಳಿದ್ದಾಳೋ ಅದು ನಾನು ಮಾಡಲಿ ಅವಳಾಜ್ಞೆ ಪಾಲಿಸಲಿಲ್ಲ ನನ್ನ ಕಂಡ್ರೆ ಯಾಕೆ ಬಂದಿಯೋ ಅಂತ ಮತ್ತವಳು ಕೇಳ್ತಾಳೆ ಆದ್ರಿಂದ ನಾನು ನಿನಗೆ ನನ್ನ ತಾಯಿಯನ್ನು ತೋರಿಸ್ತೇನೆ ನೀನು ಮಾತ್ರ ನೋಡ್ಕೊಂಡು ಬರಬೇಕು ರಾಮ ನಾನು ನನ್ನ ತಾಯಿನ ಒಂದು ಒಪ್ಪಂದ ಇದೆ ಏನು ಇನ್ನೇನಿಲ್ಲ ನೀನು ನನ್ನ ತಾಯಿ ಮುಂದೆ ನನ್ನನ್ನು ಹೊಗಳಬಾರ್ದು ಹನುಮಂತ ಹಾಗೆ ಮಾಡಿದ ಹೀಗೆ ಮಾಡಿದ ನಿನ್ನ ಮಗ ಅಂತ ಏನಾದರೂ ನೀವು ಹೊಗಳಿದ್ಯಾದ್ರೆ ಅಥವಾ ಹೊಗಳಿಗೆ ಸಂಕಲ್ಪ ಮಾಡಿದ್ಯಾದರೆ ನನ್ನ ತಾಯಿ ಇರುವ ಜಾಗ ನಾನು ತೋರಿಸೋದು ಇಲ್ಲ ನಿನ್ನಲ್ಲಿ ಹೋಗ್ಲಿಕ್ಕೆ ಅವಕಾಶ ಕೊಡೋದು ಇಲ್ಲ ರಾಮದೇವರು ಆಲೋಚನೆ ಮಾಡ್ತಾರೆ ಆ ಅಂಜನಾದೇವಿಯ ಮುಂದೆ ಆಂಜನೇಯನನ್ನು ಸ್ವಲ್ಪ ಹೊಗಳಿ ಅವಳಿಗೆ ಸಂತೋಷ ಕೊಡಬೇಕು ಅನ್ನೋದಕ್ಕೆ ಹೋಗೋದು ರಾಮ ಇವು ಹೊಗಳಬಾರದು ಅಂತನಲ್ಲ ಸರಿ ಒಂದ್ಸಲ ಅಂಜನಾದೇವಿಯನ್ನು ನೋಡೋಣ ಎಂಬುದಾಗಿ ರಾಮಚಂದ್ರ ಒಪ್ಪತಾರೆ ಆಮೇಲೆ ಅಲ್ಲಿ ಹೋದ್ಮೇಲೆ ಹೊಗಳೇ ಬಿಡೋರು ನಾನು ಸತ್ಯವಂತ ಇಂಥ ಸಂದರ್ಭದಲ್ಲಿ ಒಂದು ಸುಳ್ಳು ಹೇಳಿದ್ರು ಅಪಾಯಿಲ್ಲ ಸಂತೋಷವಾಗಬೇಕಾ ಆ ದಿನಾದೇವಿಗೆ ಎಂಬುದಾಗಿ ಒಪ್ತಾರೆ ಆ ಕಡೆಗೆ ಹೋಗಿ ಮಹಾನ್ ತಪಸ್ವಿನಿ ಕೂತಿದ್ದಾಳೆ ಕೇವಲ ಎಲುಬು ಚರ್ಮ ಮಾತ್ರ ಇದೆ ಹುಬ್ಬುಗಳೆಲ್ಲ ಹಣ್ಣಾಗಿ ಕಣ್ಣಿಗೆ ಮುಚ್ಚಿಕೊಂಡು ಬಿಟ್ಟಿವೆ ಅಲ್ಲು ಕೂತು ಅನುಪ್ರದೇಶ ಮೂಗಿಗೆ ತಲುಪ್ತು ರಾಮ್ ರಾಮ್ ರಾಮ್ ರಾಮ ಅಂತ ಕೂತಿದ್ದಾಳೆ ಎಷ್ಟು ಜನ ಸಾಧಕರನ್ನು ಉದ್ಧಾರ ಮಾಡಿದನು ರಾಮಚಂದ್ರ ಅಲ್ಲಿಗೆ ಬಂದು ಅಂಜನಾದೇವಿ ಕೈ ಮುಗಿದನಂತೆ ಆಹಾ ಎಂಥಾಕೆ ಯಜ್ಞನಪ್ಪ ಆಕೆ ಮೆಲ್ಲ ಕೈಯಿಂದ ಕಣ್ಣು ಹುಬ್ಬುಗಳ ಮೇಲಕ್ಕೆ ಎತ್ತಿಕೊಂಡು ಹೀಗೆ ನೋಡುತ್ತಾಳೆ ರಾಮನ ಮಂಗಳ ಮೂರ್ತಿ ರಘುವರ ಬಂದೇ ಸ್ವಾಮಿ ಹನುಮಂತ ದೂರದಲ್ಲಿ ಅಡಗಿ ನಿಂತಿದ್ದಾನೆ ನಿನ್ನ ಸೇವೆಗೆ ನಾನು ಒಬ್ಬನ್ನು ಕಳಿಸಿದನಲ್ಲ ಅವಧ ಶ್ರೀರಾಮಚಂದ್ರ ಆಂಜನೇಯನನ್ನು ಹೊಗಳಬೇಕು ಅಂತ ಬಾಯತ್ವಾಗ ದೂರದಿಂದ ಕೈ ಸಣ್ಣ ಮಾಡ್ತಾನೆ ಹೇಳ್ಬೇಡ ಹೇಳಬೇಡ ರಾಮ ನನ್ನ ಸುದ್ದಿ ಹೇಳಬೇಡ ರಾಮಚಂದ್ರನು ಹೇಳೇ ಬಿಟ್ಟ ನಿನ್ನ ಮಗನ ಪರಾಕ್ರಮ ಅವನಿಂದಾಗಿ ರಾಮನ ವಿಷಯ ಸೀತೆಗೆ ಹೇಳಿ ಸೀತೆಯ ವಿಷಯ ರಾಮನಿಗೆ ಹೇಳಿ ಇಬ್ಬರ ಪ್ರಾಣಕ್ಕೆ ಆನಂದ ಕೊಟ್ಟು ನಮ್ಮನ್ನು ಉಳಿಸಿದವಾ ನಿನ್ನ ಮಗ ಮುಖ್ಯ ಪ್ರಾಣ ಅವನ ಸೇವೆಯನ್ನು ಏನು ಹೇಳಲಿ ಅಂದಾಗ ಅಂಜನಾ ದೇವಿ ಹೇಳ್ತಾಳು ರಾಮ ಆ ಚಪಲತೆಯನ್ನು ಚಪ್ಪಲಿಸುವ ಕೋತಿಯನ್ನು ಹೊಗಳ್ತಾ ಇದೆಯ ಎಲ್ಲಿದ್ದಾರಮ್ಮ ಒಂದ್ಸಲ ನಾನು ಕಣ್ಮುಂದು ಕರೆಸು ಮಾಡ್ತೇನೆ ಅವನಿಗೆ ಬಗ್ಗೆ ನಾ ಹೇಳಿದ್ದಲ್ಲ ಮಾಡಲಿಲ್ಲ ಅವನು ಎಲ್ಲಿದ್ದಾನಮ ಒಂದು ಸಿಟ್ ಮಾಡುವಾಗ ಆಶ್ಚರ್ಯವಾಯಿತು ರಾಮನ ಇವಳೆ ತಾಯಪ್ಪ ಮಗನ ಕೀರ್ತಿಯನ್ನು ಕಂಡು ರಾಮಚಂದ್ರ ಹನುಮಂತರನ್ನು ಕರೆಯುತ್ತಾರೆ ಹನುಮಂತ ಹೇಳಿದ ರಾಮ ನಾನು ಇದಕ್ಕೆ ಹೇಳಿದ್ದು ನಿನ್ನ ಹೊಗಳ ಬೇಡ ಅವಳು ಮುಂದೆ ಅದನ್ನು ನೀವು ಕೇಳಲಿಲ್ಲ ಆಂಜನೇಯ ಮುಂದೆ ಬಂದಾಗ ಅಂಜನಾದೇವಿ ಹೇಳ್ತಾಳೆ ಹೇ ಆಂಜನೇಯ ಏನೋ ದೊಡ್ಡ ಕೆಲಸ ಸಾಧಿಸಿದರಾಗಿ ಬಂದು ನನ್ನ ಮಾತಾಡಿಸ್ತಾ ಇದ್ದೆ ರಾಮ ಇವನೇನು ದೊಡ್ಡ ಕೆಲಸ ಮಾಡಿದ್ದಾನೆ ಇಲ್ಲಿಂದ ಅಲ್ಲಿಗೆ ಹಾರಿದ ಅಲ್ಲಿಂದ ಇಲ್ಲಿಗೆ ಹಾರಿದ ಆರೋದ ಸ್ವಭಾವ ಏನು ದೊಡ್ಡ ಕೆಲಸ ನಾನು ಇವನಿಗೆ ಹೇಳಿದ್ದೆ ಅದನ್ನು ಮಾಡಲಿಲ್ಲ ಹೇ ಆಂಜನೇಯ ಆ ರಾಮನ ವರ್ತಮಾನ ಹೋಗಿ ಸೀತೆ ಹೇಳೋನು ಸೀತೆಯ ವರ್ತಮಾನ ಬಂದು ರಾಮನಿಗೆ ಹೇಳೋದು ಇದೋ ನೀನ್ ಮಾಡ್ಲಿಕ್ಕೆ ಹೇಳಿದ ಕೆಲಸ ನಾನು ಇಡೀ ಲಂಕೆಯ ರಾಕ್ಷಸರನ್ನು ಕೊಂದು ಆ ಸೀತಾಮಾತೆಯನ್ನು ತಂದು ರಾಮನಿಗೆ ಒಪ್ಪಿಸಿದ್ರೆ ಆ ರಾಮನಿಗೆ ಅಷ್ಟು ಕಷ್ಟ ಕಡಿಮೆ ಆಗ್ತಿತ್ತು ರಾಮನ ಕೈಲ ಎಲ್ಲ ಮಾಡಿಸಿ ನಾನು ದೊಡ್ಡ ಕೆಲಸ ಮಾಡಿದ್ದೇನೆ ನನ್ನ ಮುಖ ತೋರ್ಲಿಕ್ಕೆ ಬಂದಿದ್ಯಾ ಹೋಗಾಚೆ ಬರಬೇಡ ನಡಿ ರಾಮನ ಸೇವೆಗಾಗಿ ನನಗೆ ಕಳುಹಿಸಿದ್ದೇನೆ ನನ್ನ ಹನುಮಂತ ಹೇಳಿದ ರಾಮ ಇದಕ್ಕೆ ಹೇಳಿದ್ದು ನನ್ನ ಹೊಗಳ ಬೇಡ ನನ್ನ ತಾಯಿ ಮುಂದೆ ಅಂತ ಇಂಥ ದಿವ್ಯ ಘಟನೆಗಳು ಇಲ್ಲಿ ನಡೀತಾ ಆ ಕಡೆಯಿಂದ ವಿಮಾನದಲ್ಲಿದ್ದ ಸೀತೆಯನ್ನು ನೋಡ್ಲಿಕ್ಕೆ ವಾರಡ ಸ್ತ್ರೀಯರು ಬರ್ತಾ ಇದ್ದಾರೆ ರುಮಾದೇವಿ ತಾರಾದೇವಿ ಅನೇಕಾನೇಕ ಯಾವ ವಾರಡ ಸ್ತ್ರೀಯರು ದಿವ್ಯಾ ಅಲಂಕಾರ ಮಾಡಿಕೊಂಡು ಬರ್ತಾ ಇದ್ದಾರಂತೆ ಯಾಕೆಂದ್ರೆ ಹೆಣ್ಣು ಮಕ್ಕಳು ಯಾರನ್ನಾದ್ರೂ ನೋಡ್ಲಿಕ್ಕೆ ಹೋಗುವಾಗ ನಾವು ಅಲಂಕಾರ ಮಾಡಿಕೊಂಡೇ ಹೋಗೋದು ಹಾಗೆ ಇವರು ಬಂದು ಸೀತೆಯನ್ನು ನೋಡಿದ್ರೆ ಸೀತೆಯಲ್ಲಿ ಅಲಂಕಾರಗಳೇನುಂಟು ಹರಡಿದ ಕೂದಲು ಅಲ್ಲಿ ಹರಿದ ವಲ್ಕಲ ಆ ಪಾತಿವೃತ್ಯದ ತೇಜ ಧೋಜ ಮಾತ್ರ ವದನದಲ್ಲಿ ಕಾಣ್ತದೆ ಆ ಎಲ್ಲ ವಾನರ ಸ್ತ್ರೀಯರು ನೋಡ್ತಾರಂತೆ ಇವಳೇನೋ ಸೀತೆ ಒಡವೇ ಇಲ್ಲ ಇವಳಿ ಆಭರಣಗಳೇ ಇಲ್ಲ ಉಡ್ಲಿಕ್ಕೆ ಒಂದು ಒಳ್ಳೆ ಸೀರೆ ಇಲ್ಲ ಅಯ್ಯೋ ಕಂಡ್ರ ಸಾಕೆಷ್ಟು ಬಡವಾಗಿದ್ದಲ್ಲ ಒಟ್ಟಾಗಿಲ್ವ ಇವಳೇನೋ ಸೀತೆ ಅಂದ್ರೆ ಇವಳೇನ್ ನೋಡೋದು ಕಪಿಬುದ್ಧಿ ನೋಡಿ ಕವಕ್ಕೆ ಏನು ಸಂಸ್ಕಾರ ಇದೆ ಅದರಲ್ಲಿ ಒಂದು ವಾನರಿ ಆ ಹೆಣ್ಣು ಕೋತಿ ಹಿಡುತ್ತದಂತೆ ಏನೇ ಇರಲಿ ನೀವು ಒಂದು ನೋಡಿದ್ರೆ ಏನು ಏನು ಇವಳಿಗೆ ಬಾಲ ಇಲ್ಲ ನೋಡಿ ಅವಕ್ಕೆಲ್ಲ ಬಾಲ ಇದೆ ಇವಳಿಗೂ ಇಲ್ಲ ಅನ್ಬಿಟ್ಟ ಇಂಥವರು ಕೂಡ ರಾಮನಿಗೆ ಬೇಕಾದವರು ಇಂಥವರ ಆಸೆಯನ್ನು ರಾಮ ಪೂರ್ಣ ಮಾಡ್ತಾನೆ ರಘುರಾಮಚಂದ್ರಮನು ಹನುಮಂತನನ್ನು ಕರಕಂಡು ಬಂದು ಸುಗ್ರೀವ ಇನ್ನು ತಳುಬಾರದು ನಡೆಯಿರಿ ಅಂತ ಈ ಪ್ರಕಾರ ಆ ವಾನರಿನ ಬೀಳುಕೊಟ್ಟು ಆ ದಿವ್ಯ ಪುಷ್ಪಕ ಮೇಲಕ್ಕೆ ಇರ್ತಾ ಇದೆ ನೇರವಾಗಿ ರಘುರಾಮಚಂದ್ರಮನು ಎಲ್ಲರ ಆಶಯವನ್ನು ಪೂರ್ಣ ಮಾಡಿರತಕ್ಕಂಥ ಸ್ವಾಮಿ ತಳುವುದೇ ಧಾವಿಸಿ ಧಾವಿಸಿ ಬರ್ತಾ ಇದೆ ಭರತನನ್ನು ಕಾಣತಕ್ಕಂಥ ತವಕ ಅದೇನು ಮಾಡಲಿ ಸಕಾಲಕ್ಕೆ ಬಂದು ಮುಟ್ಟಬೇಕು ಅಂತ ಪ್ರಯತ್ನ ಮಾಡಿದರೂ ಸಾಧ್ಯವಾಗದೆ ಭರದ್ವಾಜರ ಆಶ್ರಮ ದತ್ತ ಬರುವ ದಿನ ಪಂಚಮಿ ತಿಥಿ ಬಂದುಬಿಡ್ತು ನೀವಡಿಸಿದ ವೈಶಾಖ ಮಾಸದ ಧವಳ ಪಕ್ಷದ ಪಂಚಮಿಯ ಶುಭ ದಿವದ ಅಭಿಜಿ ಲಗ್ನದಲ್ಲಿ ಹಿಂದೆ ಪಟ್ಟಾಭಿಷೇಕ ಯಾವ ಮುಹೂರ್ತಕ್ಕಿತ್ತೋ ಅದೇ ಮುಹೂರ್ತಕ್ಕಲ್ವೇ ರಾಮ ಬರಬೇಕು ಈಗ ಪಂಚಮಿ ತಿಥಿಯಲ್ಲಿ ಬಂದ್ಬಿಡುತ್ತು ಭರದ್ವಾಜ ಆಶ್ರಮದಲ್ಲಿ ಅಯ್ಯೋ ಇನ್ನೇನಾಗ್ತದೋ ಮುಂದಿನ ಗತಿ ಏನಾಗ್ತದೋ ಅಂತಕೊಂಡು ಆಂಜನೇಯನ ಕರೆದು ರಾಮ ಹೇಳ್ತಾನೆ ನೋಡು ಈ ತಿಥಿ ಮುಗಿಯೋದ್ರೊಳಗೆ ಆ ಅಭಿಜಿತ್ ಮುಹೂರ್ತ ಬರೋದ್ರೊಳಗೆ ನೀನು ಈಗಿಂದೀಗ ಹೋಗಿ ನಾವು ಬರುವ ವಾರ್ತೆಯನ್ನ ಭರತನೇ ಮುಟ್ಟಿಸಬೇಕು ನೋಡಿ ಆ ಮುಖ್ಯಪುರಾಣ ಸ್ವಾಮಿಯನ್ನ ತನ್ನ ಸೇವೆಗಾಗಿ ರಾಮ ಇಟ್ಟುಕೊಂಡಿದ್ದಾನೆ ಎಷ್ಟು ಆಪ್ತನವ ರಾಮಸೇವನೆ ಎಷ್ಟು ಶ್ರದ್ಧೆಯನ್ನು ಮಾಡುತ್ತಾನೆ ಒಂದು ನಿಮಿಷ ತೊಳುವುದೇ ಅಲ್ಲಿಂದ ನೆಗೆದ ನೇರವಾಗುತ್ತಾನೆ ನಂದಿ ಗ್ರಾಮಕ್ಕೆ ಇಲ್ಲಿ ರಾಮ ಎಲ್ಲಿ ಬರುತ್ತೆ ನನಗಿನ್ ಎಲ್ಲಿದೆ ರಾಮ ದರ್ಶನ ಯಾವಾಗವನನ್ನು ನೋಡುತ್ತೇನೋ ಅಥವಾ ಪಾಪಿಯಾದ ನನಗೆ ದರ್ಶನ ಕೊಡಬಾರದು ಅಂತ ಈ ಪ್ರಕಾರ ತಿಳ್ಕೊಂಡು ಏನೋ ಇನ್ಯಾವಾಗ ನೋಡ್ತೇನೋ ಪಿತನಳಿದ ಶೋಕನೋ ಕೈ ಕೆಗೆ ಕುಪಿತನಾಗಿ ಬಾರದಿರ್ಪನೋ ನಮ್ಮ ಅಮ್ಮನ ಮೇಲೆ ಸಿಟ್ಟು ಬರೋದೇ ಮೇಡಮ್ ಸುಮಾರಿದ್ದು ಅಥವಾ ಋಷಿಗಳ ಸೇವೆ ಪಡೆಯುತ್ತಾ ಅಲ್ಲೇ ಇರೋಣ ಮರ್ಕು ಬಿಟ್ಟನು ಏನು ಅಥವಾ ಸೀತೆಗೆ ಏನಾದ್ರೂ ತೊಂದರೆ ಆಯ್ತೆ ಬೇರೆ ಆಯ್ತೋ ಬರ್ಪುದಂ ಕಾಣೆ ಸರಸ್ವತಿಯ ರಸ ಆ ಚತುರ್ಮ ಬ್ರಹ್ಮದೇವ ಪಡೆಯಲು ಬರೆದು ರಾಮನಡಿಯಂ ಕಾಣ್ಮೇನೋ ನನಗೀ ಜನ್ಮದಲ್ಲಿ ರಾಮನ ನೋಡುವ ಭಾಗ್ಯ ಇದು ಏನಾಗಿದೆ ಹೀಗೆ ಅಗ್ನಿಗೆ ಪ್ರದಕ್ಷಿಣೆ ಬರ್ತದೆ ಇನ್ನು ಬೆಂಕಿಗೆ ಹಾರೋದು ಅಂತ ತಿಳ್ಕೊಂಡು ಎರಡು ಪ್ರದಕ್ಷಿಣೆ ಮಾಡ್ತಾ ಇರುವಂತೆ ಆಂಜನೇಯ ಸ್ವಾಮಿ ಬಂದುಳಿದ ಮುಖ್ಯಪ್ರಾಣ ಕೋವಿದ ನವ ವ್ಯಾಕರಣ ಪಂಡಿತ ಸೂಕ್ಷ್ಮತಿ ಹೀಗೆ ನೋಡತಾನೆ ಓ ಇವ ಬೆಂಕಿ ಕಾರಣಕ್ಕೆ ಸಿದ್ಧನಾಗಿದ್ದ ಈಗ ರಾಮ ಬರ್ತಾನೆ ಅಂದ್ರೆ ಯಾವಾಗ ಬರ್ತಾನೋ ಅಂತ ತಿಳ್ಕೊಂಡು ಹಾರಿಬಿಟ್ರೆ ಹೀಗಾಲೋಚನೆ ಮಾಡಿದ ಅವನು ಪ್ರಾಣ ಉಳಿಸ್ಬೇಕು ನೋಡಿ ಮುಖ್ಯಪ್ರಾಣ ಹತ್ತಿರಕ್ಕೆ ಬಂದ ಭರತ ರಾಮ ಬಂದ ಬರ್ತಾರಂದ್ರೆ ಯಾವಾಗ ಬರ್ತಾರ ಅಂದ್ಬಿಟ್ರೆ ರಾಮ ಬಂದ ಅಂದಾಕ್ಷಣ ಇವೇನು ಸಿದ್ಧತೆ ಮಾಡಿರಲಿಲ್ಲ ನೋಡಿ ರಾಮ ಬರೋದಿಲ್ಲ ಅಂತ ತಿಳ್ಕೊಂಡೇ ಅಗ್ನಿ ಪ್ರವೇಶ ಕಣೆಯಾಗಿದ್ದ ರಾಮ ಬಂದ ಅಂದಾಕ್ಷಣ ಅಯ್ಯೋ ತುಳಿರು ತೋರಣಗಳಿಲ್ಲ ವೈಭವಗಳಿಲ್ಲ ಮಂಗಲವಾದ್ಯಗಳಿಲ್ಲ ಏನೂ ಸಿದ್ಧತೆ ಮಾಡಲಿಲ್ಲವಲ್ಲ ಬಂದನೆ ಬಂದನೆ ರಾಮಲ್ಬಹುದೇ ರಾಘವನಾರ್ಥ ಸತ್ಯವೇ ಬಂದದ್ದ ಹೌದೇ ನಂಬಬಹುದೇ ಕಟಾಕಿಯೇ ಅಂತ ಸುಮ್ಮನೆ ಅಣಕಕ್ಕಾಗಿ ಹೇಳ್ತೀಯೋ ಮೇಣ್ ಬರೀದೆ ಬರೀ ಸಾರಿ ಸುಮ್ಮನೆ ಸಮಾಧಾನ ಪಡಿಸಲಿಕ್ಕಾಗಿ ಹೇಳ್ತೀರೇನು ನಿಜವೇ ಹೇಳು ಅಡವಿ ಯು ಪೊರಾಟಿ ಹರೇ ಕಾಡಿಂದ ಹೊರಟಿದ್ದಾರೋ ಬಹರೆ ಬರ್ತಾ ಇದ್ದಾರೋ ದಾರಿಯು ಪೊರಾಟುವುದಿಲ್ಲವೇ ಅಥವಾ ದಾರಿ ನಿಂತು ಹೊರಟಿಲ್ವೆ ರಾಮನೊಳ್ಳಿದಾಗಿ ಹರೇ ಬರುವುದು ರಾಮ ಚೆನ್ನಾಗಿಂತಾನೆ ಅರೋಗವಾಗಿತ್ತಂತಾನೆ ಪರಿಯತನಿಂಬಾಡಿ ಹರೇ ಹದಿನಾಲ್ಕು ವರ್ಷ ಪಡೆದ ದೇಹ ರಕ್ಷಿಣವಾಗಿರಬಹುದೇ ಬರುತ್ತಿರ್ಬರೇ ಹರೇ ಬಂದರೆ ಹಣಪಾ ಸತ್ತಿ ಹೇಳ ಇದರಲ್ಲಿ ತುಂಬಾ ಹೊತ್ತು ಕಳೆದ್ರು ಇಲ್ಲವಾದ್ರೆ ಬೆಂಕಿ ಹಾರ್ಕೊಂಡು ಬಿಟ್ರೆ ಅದಕ್ಕಾಗಿ ಇದರಲ್ಲಿ ಹೊತ್ತು ಈ ಕಡೆಯಿಂದ ಭರದ್ವಾಜ ಆಶ್ರಮದಲ್ಲಿ ಎಲ್ಲಾ ಋಷಿ ಮುಖ್ಯರು ಎಲ್ಲರೂ ಸೇರಿದ್ದಾರೆ ಸೀತಾದೇವಿಯನ್ನ ಸ್ವಾಗತಿಸ್ತಾ ಇದ್ದಾರೆ ರಘುರಾಮಚಂದ್ರನನ್ನ ಉಳ್ಳಿರಿಸಿ ಗೌರವ ಪ್ರೇಮದಿಂದ ಎಲ್ಲರೂ ಮಾತಾಡಿಸ್ತಾ ಇದ್ದಾರೆ ರಾಮ ನೋಡಿ ನಮ್ಮ ಜನ್ಮ ಸಾರ್ಥಕ ಅದರಲ್ಲಿ ಏಕಾಂತ ಭಕ್ತರಿದ್ದಾರೆ ಅವರು ಬಾಯಿಂದ ಮಾತಾಡೋದಿಲ್ಲ ರಾಮನು ಹೀಗೆ ನೋಡ್ತಾರೆ ಇವನೇ ನಮಗೆ ತಂದೆ ತಾಯಿ ಬಂಧು ಬಳ ಿವನೇಸ ಮಾನಸಿಕವಾಗಿ ಮಾನಸ ಪೂಜೆ ಮಾಡ್ತಾರೆ ಸ್ವಾಮಿ ಈ ಸೃಷ್ಟಿ ಪೃಥ್ವಿ ಎಲ್ಲ ನಿನ್ನದು ಅಂತ ಯಾಕೆ ಎದ್ದು ಹೋಗಿ ಒಂದು ತುಳಸಿಯೋ ಹೂವೋ ತರುವ ಶಕ್ತಿ ಇಲ್ಲ ಅವರಿಗೆ ಟಂಬಲಂದು ಕೊಡ್ತಾರೆ ರಾಮ ನಿನ್ನ ನೋಡಿ ನಾ ಧನ್ಯ ರಾಧ ನಿನ್ನ ನೋಡಿ ನಾಮ ಕನ್ಯನಾ ಶನ ಕೃಣನಾ ದೇವ ರಾಮ ನಿಮ ಜಪ ಮಾಡುವವರು ಸಂಕೀರ್ತನೆ ಮಾಡುವವರು ಧ್ಯಾನ ಮಾಡುವವರು ಒಬ್ಬರಿಬ್ಬರೇ ಋಷುಮುನಿಗಳು ಇವರೆಲ್ಲಾ ರಾಮನನ್ನು ಕುರಿತು ಧ್ಯಾನ ಮಾಡ್ತಾ ಅತ್ತ ನೂರಾರು ಹೆಣ್ಣು ಒಟ್ಟಿಗೆ ಸೇರಿ ಮಾತಾಡಿಸ್ತಾ ಇದ್ದಾರಂತೆ ಪತ್ರಿ ಪತ್ನಿಯಾಗಿರತಕ್ಕಂಥ ಅನುಸೂಯಾದೇವಿ ಅಗಸ್ತ್ರ ಸತಿಯಾಗಿರತಕ್ಕಂಥ ಲೋಪಾಮುದ್ರೆ ವಸಿಷ್ಠರ ಸತಿಯಾದ ಅರುಂಧತಿ ಎಲ್ಲಾ ಋಷಿ ಪತ್ನಿಯರು ಸೇರಿ ಸೀತೆಯನ್ನು ಮಾತಾಡಿಸ್ತಾ ಅಮ್ಮ ರಾಮನಿಗೆ ನಿನ ಮೀತಿ ಎಷ್ಟು ಪ್ರೇಮ ಹೇಗೆ ನಡೆಸಿಕೊಂಡ ಹೇಗೆ ತಾನು ನಿನ್ನ ಗೆದ್ದುಕೊಂಡು ಬಂದ ಆಗ ಸೀತೆ ರಾಮನನ್ನು ಹೊಗಳುತ್ತಾಳೆ ಎಷ್ಟು ಕಾಲವಾಯಿತು ರಾಮನ ಸ್ತೋತ್ರ ಮಾಡದೆ ಆ ಎಲ್ಲಾ ಮುನಿಗಳ ಪತ್ನಿಯರ ಮುಂದೆ ನನ್ನ ರಾಮನ ಪರಾಕ್ರಮ ಶಕ್ತಿ ಸಾಮರ್ಥ್ಯ ವರ್ಣನೆ ಮಾಡ್ತಾ ಮಾಡ್ತಾ ರಾಮ ಸೇತುವೆ ಕಟ್ಟಿಕೊಂಡು ಬಂದು ಯುದ್ಧದಲ್ಲಿ ನನಗೋಸ್ಕರ ರಾವಣನನ್ನ ಹೊಡೆದು ಕೊಂದು ನಾನು ತಂದಿದ್ದಾನೆ ಹೇಳುವಾಗ ಆ ಋಷಿ ಪತ್ನಿಯರಿಗೆ ತಮ್ಮ ತಮ್ಮ ಯಜಮಾನರನ್ನು ತಾವು ಹೊಗಳಬೇಕು ಅಂತ ಕಾಣಿಸ್ತದೆ ಸಹಜವಾಗಿ ಪತಿವ್ರತಿ ಇದೆ ಆ ಲಕ್ಷಣ ಇರ್ತದೆ ಆಗ ಅಗಸ್ತ್ಯರ ಪತ್ನಿ ಲೋಪಾಮುದ್ರ ಹೇಳ್ತಾರೆ ಸೀತಾದೇವಿ ನಿನ್ನ ಮಾತಿಗೆ ಅಡ್ಡ ಬಂದೆಮ್ಮ ಸಿಟ್ಟು ಮಾಡಬೇಡ ಈಗ ನಿನ್ನ ಗಂಡ ರಾಮ ಬಹಳ ಪರಾಕ್ರಮಿ ಅಂತ ನೀವು ಹೇಳ್ತೀ ಆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿಕೊಂಡು ಹೋದ ಸಹಜವೇ ದೊಡ್ಡ ಕಾರ್ಯವೇ ಆದರೆ ನಮ್ಮ ಯಜಮಾನರ ಕಥೆ ಕೇಳಿದೀಯೋ ಅಗಸ್ತ್ಯರದ್ದು ಹಿಂದೆ ಅಗಸ್ತು ನಮ್ಮ ಯಜಮಾನರು ಒಂದ್ಸಲ ಸಿಟ್ಟು ಬಂದಾಗ ಇಡೀ ಸಮುದ್ರವನ್ನೇ ಆಪೋಷಣಗೊಂಡು ಕುಡಿದು ಬಿಟ್ಟಿದ್ರು ಇಡೀ ಸಮುದ್ರಕ್ಕೆ ಕುಡಿದಿದ್ದಾರೆ ನಮ್ಮ ಯಜಮಾನರು ಅಷ್ಟು ಸಾಮರ್ಥ್ಯ ಅವರಿಗೆ ಅಂತ ತನ್ನ ಗಂಡನನ್ನು ಹೊಗಳ್ತಾಳೆ ಈಗ ಸೀತಾದೇವಿ ಸ್ವಲ್ಪ ಮೋರ ಸರಣದಾಯಿತು ನನ್ನ ಪತಿ ರಾಮ ಸಮುದ್ರಕ್ಕೆ ಸೇತುವೆ ಕಟ್ಕೊಂಡು ಹೋದ ಗಂಡ ಆ ಇಡೀ ಸಮುದ್ರವೇ ಕುಡಿದಿದ್ನಂತೆ ಸೀತೆ ಕೇಳ್ತಾಳೆ ಲೋಪ ಮುದ್ರೆ ಆಮೇಲೆ ಏನಾಯಿತು ಆಮೇಲೆ ಎಲ್ಲಾ ದೇವತೆಗಳು ಪ್ರಾರ್ಥನೆ ಮಾಡಿದ್ರು ಅಂತ ಆ ಸಮುದ್ರವನ್ನ ಮತ್ತೆ ವಮನ ಮಾಡಿದರು ನಮ್ಮ ಪತಿಗಳು ಸಮುದ್ರ ಅಂದ್ರೆ ನಮ್ಮ ಯಜಮಾನರು ಮಾಡಿದ ವಾಂತಿಯಲ್ಲಿ ಹಾಗೆ ಸಂದರ್ಭ ಸಿಕ್ತು ಹೌದಮ್ಮ ಇದು ನಮ್ಮ ಯಜಮಾನರಿಗೆ ಗೊತ್ತಿತ್ತು ಆ ಸಮುದ್ರ ನಿಮ್ಮ ಯಜಮಾನರು ವಮನ ಮಾಡಿದ್ದು ಆ ವಮನದ ಮೇಲೆ ದಮನ ಮಾಡಬಾರ್ದು ಅಂತ ಸೇತುವೆ ಕಟ್ಕೊಂಡು ಹೋದ್ರು ಇಲ್ವಾದ್ರೆ ಹಾಗೆ ಬಂದ್ಬಿಡುತ್ತಿದ್ದು ಮುಂತಾದ ವಿನೋದಗಳು ಆನಂದಗಳು ನಡೆಯುತ್ತಾ ಇರುವಂತೆ ಆ ಮುಹೂರ್ತಕ್ಕೆ ರಾಮ ಹೊರಡಬೇಕು ಅಲ್ಲಿಂದ ಪುಷ್ಪಕುವ ನೀರ್ತಾರೆ ಮಂಗಳ ಮುಹೂರ್ತವನ್ನು ಚಿಂತನೆ ಮಾಡ್ತಾ ಬರುವಾಗ ಎರಡು ದಿನಗಳು ಮೀರ್ತಾ ಇರತಕ್ಕಂತಹ ಸ್ಥಿತಿ ಇದೆ ಸಪ್ತಮಿ ಬರ್ತದೆ ಆ ಸಪ್ತಮಿ ದಿನ ಅಲ್ಲಿಯ ತನಕ ಆ ಕಾಲವೇ ತಿಳಿಯದಂತೆ ಭರತನ ಉಳಿಸಿಕೊಂಡಿದ್ದಾರೆ ಮುಖ್ಯ ಪ್ರಾಣ ಸಂದೇಶ ಹೋದರೆ ರಾಮ ಬಂದ ಅಂತ ಅರ್ಥ ಯಾಕಂದ್ರೆ ಆ ಹನುಮನ ಮೂಲಕವೇ ಹರಿಯ ದರ್ಶನವಾಗತಕ್ಕಂಥ ಅಲ್ಲಿ ವೈಶಾಖ ಶುದ್ಧ ಸಪ್ತಮಿ ಶುಭ ದಿನ ಸಕಲ ಋಷಿ ಮುನಿ ದೇವತೆಗಳು ಸಿದ್ಧರಾಗಿ ಬರ್ತಾರೆ ರಾಮನನ್ನ ಸ್ವಾಗತಿಸುತ್ತಾರೆ ಅಲ್ಲಿ ಮಾತ್ರ ರಾಮನನ್ನು ಹ್ಯಾಕ್ ಕರಿಬೇಕು ಅಂತವನಿಗೆ ಬಹಳ ಸಂಕಟ ದಾಶರಥೆ ರಾಮ ಸೀತಾಪತಿ ಹೀಗೆ ಹ್ಯಾಗೂ ಕರೀದೆ ಅಣ್ಣಾನ್ ಸಂಬೋಧನೆ ಮಾಡ್ತಾರೆ ಪಾದುಕೆಯ ತಲೆಯ ಮೇಲೆ ಹೊತ್ತುಕೊಂಡು ಕಾತ್ಯಯನ ಸುಯಜ್ಞ ಗೌತಮೋದ ಅಭ್ಯಸಿಂಚಂದನ ವ್ಯಾಘ್ರಂ ಪ್ರಸನ್ನೇನ ಸುಗಂಧಿನ ಸಳಿಳೇನ ಸಹಸ್ರಾಕ್ಷ್ ವಸಹೋ ವಾಸವಂ ಯಥ ಹೇಗೆ ಹಿಂದೆ ಇಂದ್ರಾದಿಗಳಿಗೆ ತಿಳೋಕದ ಪಟ್ಟವನ್ನು ಕಟ್ಟಿದ್ರು ಹಾಗೆ ವಸಿಷ್ಠ ವಾಮದೇವ ಕಾತ್ಯಾಯನ ಸುಯಜ್ಞರೆಲ್ಲ ಸುವಸ್ತುಗಳಿಂದ ರಘುರಾಮಚಂದ್ರಮನಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಆಗ ಒಬ್ಬೊಬ್ಬರಿಗೊಂದೊಂದು ಕೆಲಸ ಹಂಚಿದ್ರು ಆಂಜನೇಯ ಸ್ವಾಮಿಯೇನು ಕೆಲಸ ಮಾಡಬೇಕು ನನಗೇನು ಕೆಲಸ ಅಂತ ಕೇಳ್ತಾರ ಆಗ ರಾಮಚಂದ್ರ ಹೇಳಿದ್ದಂತೆ ನಿನ್ನ ಕೊಡಬೇಕಾದ ಕೆಲಸ ಏನಿಲ್ಲಪ್ಪ ಆದರೆ ಒಂದು ಕಾರ್ಯ ನಿನಗೆ ಕೊಡ್ತೀನಿ ನಾನು ಈ ದಾನ ಧರ್ಮ ಎಲ್ಲ ತಗೊಳ್ಳುವಾಗ ಕೈಯಿಂದ ಕಾಣಿಕೆ ಕೊಡೋದು ತಗೊಳ್ಳೋದು ಮಾಡುವಾಗ ನನಗೆ ಆಲಸ್ಯವಾಗ್ತದೆ ಮಧ್ಯ ಮಧ್ಯ ನನಗೆ ಆ ಕಳಿಕೆ ಬರ್ತದೆ ನನಗೆ ಆ ಬಂದಾಗ ಆ ಬಾಯಿ ಚಿಟುಕಿ ಹೊಡೆಯುವ ಕೆಲಸ ನಿನಗೆ ಅಂತ ರಾಮದೇವರು ಕೊಟ್ಟ ಕೆಲಸ ಶ್ರೇಷ್ಠ ಯಾಕೆ ಚಿಟಿಕೆ ಹೊಡೋದು ಬಲಗೆ ಅಲ್ವೇ ಹನುಮಂತ ಅಂದರೆ ಬಲಗೆ ಬಂಟನಾಲ ಆ ಕಾರ್ಯಕ್ಕೆ ಒಪ್ಪಿಕೊಂಡ ಯಾವಾಗ ಆಕಳಿಕೆ ಬರ್ತದೆ ಅಂತ ಹ್ಯಾಕ್ ಗೊತ್ತು ಅದಕ್ಕಾಗಿ ತನ್ನ ಕೈ ಹಿಡಿದು ರಾಮನಿಗೆ ಅಡ್ಡವಾಗಿ ನಿಲ್ತ ಯಾಕಂದ್ರೆ ಬಾಯಿ ತೆರೆದಾಗ್ತಾನೆ ಚಿಟಕಿ ಹೊಡೆಯಬೇಕು ಈಗೇನಾಗಿದೆ ಅಂದರೆ ರಾಮನ ನೋಡ್ಲಿಕ್ಕೆ ಬಂದವರಿಗೆಲ್ಲ ಹನುಮಂತ ಅಡ್ಡ ಸೀತಾದೇವಿ ಏನಾದರೂ ಮಾತಾಡಬೇಕು ಅಂದರೆ ಹನುಮಂತ ಇದ್ದಾನೆ ಮಧ್ಯೆ ಆಗ ರಾಮದೇವರು ಹೇಳಿದ್ರೆ ಅಂತ ನೋಡಪ್ಪ ನನಗೆ ಆಕಳಿಕೆ ಬಂದಾಗ ಚಿಟಿಕೆ ಹೊಡೆಯೋದು ಬೇಡ ನೀ ಚಿಟಕಿ ಹೊಡೆದಾಗ ನಾನು ಆಕಳಿಸ್ತೇನೆ ಹೋಗೋದು ಹನುಮಂತನಿಗಷ್ಟೇ ಬೇಕಾಯಿತುರಾಮ್ ಜಯ ರಾಮ ಶ್ರೀರಾಮ್ ಜಯ ರಾಮಯಾಮ ಪ್ರಕಾಶ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಆಗ ರಾಮ ಬಾಯಿ ತೆರೆದು ಕೂತ್ ಬಿಟ್ಟಿದ್ದಾರೆ ವಸಿಷ್ಠಾದಿ ಹೇಳಿದ್ರು ನಿನ್ನ ಸೇವೆ ಬಹಳ ಕಷ್ಟ ಆಯ್ತಪ್ಪ ಸ್ವಲ್ಪ ಚಿಟಕಿ ನಿಲ್ಲಿಸುವ ಅಂದರು ಈ ವಿನೋದಗಳೆಲ್ಲ ನಡೆಯುವಾಗ ಹಾಗಾದ್ರೆ ಬೇರೆ ಕೆಲಸ ಕೊಡಬೇಕು ಅಂದಾಗ ಏನ್ ಕೆಲಸ ಕೊಟ್ಟರು ಅಂದ್ರೆ ರಘುರಾಮಚಂದ್ರಮನು ಆ ಸಿಂಹಾಸನ ಹತ್ತುವಾಗ ಮಣೆ ಇದೆ ನೋಡಿ ಆ ಮಣೆಯನ್ನ ರಾಮನ ಪಾತ್ರ ಮುಂದೆ ಇಡೋರು ಅವ ಕೆಳಗಿಳಿಯುವಾಗ ಅನುಕೂಲ ಮಾಡು ಹಾಗೆ ಪಾದ ಮೂಲದಲ್ಲಿ ಕೂತಿರ್ತಾರೆ ಹತ್ತಿ ಮೇಲ ಕೂತಾಗ ರಘುರಾಮಚಂದ್ರನಿಗೆ ದಿವ್ಯ ಪಟ್ಟಾಭಿಷೇಕವಾಗುತ್ತೆ ರತ್ನಝಡಿತ ಸಿಂಹಾಸನ ರತ್ನ ಝಡಿತ ಸಿಂಹಾಸನ ಹನ್ನೊಂದು ಸಹಸ್ರ ವರ್ಷ ರಾಜ್ಯ ಭಾರ ಮಾಡಿ ಸಾವಿರ ಅಷ್ಟು ಮೇಧೆಗಳನ್ನು ಆಚರಿಸಿ ಸಮಸ್ತ ದೇವತೆಗಳಿಗಾಲವನ್ನು ಉಂಟು ಮಾಡಿದ್ದಾರೆ ಸ್ವಾಮಿ ಪಶ್ಚಾದ ಭಾಗಿ ಲಕ್ಷಣ ಹುಡೇ ಗುಣಾ ನವೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳೂ ಎಲ್ಲರೂ ಗುಣಗಾರ ಮಾಡ್ತಾರೆ ಆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರಿಗತನಾಗಿರತಕ್ಕಂಥ ರಘುರಾಮಚಂದ್ರವನು ಹುಡೆ ಅಂಜನೀ ನಂದನ ಪುಡೆ ಅಂಜನೀ ನಡಿತ ಸಿಂ ಆಸನು ರತ್ನಜಿತ ರತ್ನಜೇತ ಹರಿ ನಾರಾಯಣ ಪ್ರಭು ಸಾಕ್ಷಾತ್ ರಘುಶ್ರೇಷ್ಠ ರಘುಶ್ರೇಷ್ಠ ಅಂಥ ಸೀತಾರಾಮಚಂದ್ರ ಭರತ ಶತ್ರುಘ್ನ ಹನುಮತ್ ಸಮೇತವಾದಂತಹ ಮಂಗಳ ಮೂರ್ತಿ ಲೋಕಕ್ಕೆಲ್ಲ ಕಲ್ಯಾಣ ಉಂಟು ಮಾಡಲಿ ಇಂತ ಕಾಯೇ ನ ವಾಚಾ ಮನಸೀಂದ್ರೇರುವ ಬುದ್ಧಾತ್ಮನಾ ರಘುರಾಮಚಂದ್ರ ಮಹಾರಾಜ